ೇ ಆನಂದೀರ್ಣೆ ಇರಕ್ಲೇ ಲಕ್ಷ್ಮೀ ಪ್ರಣಮ್ಯೀವಂ ದೇವಚಕ್ರವರ್ತಿ ನಾರಾಯಣ ಪರಿಪೂರ್ಣಗುಣಾಸ್ಥಿಪ್ರದ ವಿಬುಧ ಸುರಸೌಖ್ಯದ ವಿತಟಾಯ ನಾರಾಯಣೇಖನಾಥಲೋಕನಮಸ್ತೆ ತ್ರೈಗುಣ್ಯವರ್ಜಿತವಂದ್ಯಂ ನಾರಾಯಣ ಸರಸ್ವತೀ ವ್ಯಾಸ ನಮಃ ಹರಿ ಅತಿ ಲಕ್ಷ್ಮಣದೇವರು ಸಂಹಾರ ಮಾಡ್ತಾರೆ ವಾಸ್ತವಿಕವಾಗಿ ಅವರಿಗೆ ಆಗ್ತಾ ಇಲ್ಲ ಒದ್ದಾಟ ನಡೀತಾ ಇತ್ತು ತಲೆ ಕತ್ತರಿಸಿದ್ರೆ ಎರಡು ಆಗತ್ತೆ ಎರಡು ಕತ್ತರಿಸಿದ್ರೆ ನಾಲ್ಕಾಗತ್ತೆ ಅದು ದೊಡ್ಡ ಸಮಸ್ಯೆ ಅಲ್ವೇ ನಾವು ಇರೋ ಒಂದನ್ ಕಳ್ಕೊಳ್ಳೋಣ ಅಂತ ಹೋದ್ರೆ ಅದು ಆಗಿ ಕೂತ್ರೆ ಪ್ರಾಯ ನಮ್ಮ ದೇಶದ ಸಮಸ್ಯೆ ಇವತ್ತು ಹಾಗಾಗಿದೆ ಹೊರದೇಶದಲ್ಲೆಲ್ಲ ರೋಗವಾಸಿ ಆದರೆ ಸಾಕು ಅದೇ ದೊಡ್ಡ ಸಮಸ್ಯೆ ನಮ್ಮೆಲ್ಲ ಹಾಗಲ್ಲ ಆ ರೋಗವನ್ನ ದುರುಪಯೋಗ ಮಾಡಿಕೊಡ್ತಾ ಇದ್ದು ಪಾಪಿಗಳಿದ್ದಾರೆ ಒಂದಲ್ಲ ಸಮಸ್ಯೆ ಇದರಿಂದ ನಾನಾ ಥರಾಟ್ ರೈತರ ಆತ್ಮಹತ್ಯೆ ಅಂತ ಇನ್ನೊಂದು ಇನ್ನೊಂದು ಅದು ಹತ್ತು ಸಮಸ್ಯೆಗೆ ಮತ್ತೆ ಬೇರೆ ಬೇರೆ ಸಮಸ್ಯೆಗಳ ಕಾರಣ ಆಗಿ ಬೆಳೀತಾ ಹೋದರೆ ಸ್ವಲ್ಪ ಕಂಗಾಲಾಗುವ ಪ್ರಸಂಗ ಬರುತ್ತೆ ಹೇಗೆ ಮುಂದೇನು ಅಂತ ಅದಕ್ಕೆ ಪ್ರಾಯ ಸಂದರ್ಭಕ್ಕೆ ತಕ್ಕಂತೆ ಹಾಗೇನೆ ಇಲ್ಲಿ ಒಳ್ಳೆ ಉಪಾಯ ಹೇಳಿದೆ ಮುಖ್ಯ ಪ್ರಾಣದೇವರು ಉಪದೇಶ ಕೇಳಿದ್ರೆ ಅವರಿಗೆ ಪ್ರೀತಿ ಪಾತ್ರರಾಗಿದ್ದರೆ ಆ ಉಪಾಯ ಅವರು ಹೇಳ್ತಾರೆ ನಮ್ಗೆ ಅದೃಶ್ಯರಾಗಿ ಮುಖ್ಯ ಹೀಗಾಗಿ ಅದೃಶ್ಯರಾಗಿ ಆ ಉಪಾಯ ಹೇಳಿದ್ರು ಬ್ರಹ್ಮಾಸ್ತ್ರದಿಂದ ನೀವು ಬೇರೆ ಯಾವ ಅಸ್ತ್ರ ಕೊಟ್ಟರು ಕೂಡ ಸಾಯೋಲ್ಲ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡು ಏನ ವಿಪರೀತವಾಗಿ ನಾನಾ ಕ್ರಮದಲ್ಲಿ ಇದೆ ಅಂದ್ರೆ ಸತ್ತು ಹೋಗುತ್ತ ಅಷ್ಟೆ ಅದು ಪೂರ್ಣ ಸಮಸ್ಯೆಗೆ ಪರಿಹಾರ ಅಂತಂದ್ರೆ ಅದು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡು ನಿನ್ನ ಕೈಯಲ್ಲಿ ಆಗೋಲ್ಲ ನಾ ಮಾಡ್ತೇನೆ ಅನ್ನಲಿಲ್ಲ ಮತ್ತೆ ನಿನ್ನ ಕೈಯಲ್ಲೇ ಮಾಡಿಸ್ತೇನೆ ಹ್ಯಾಂಗೆ ಮಾಡಿಸ್ತೇನೆ ಹೀಗೆ ಮಾಡು ನಿನಗೆ ಗೊತ್ತಿದೆ ಈ ಉಪಾಯ ಬಳಕೆ ಮಾಡು ಇನ್ನೊಂದು ಸೂಚನೆ ಕೊಡ್ತಾರೆ ಇದು ಹನುಮಂತ ದೇವರು ಮಾಡಿದಂತಹ ಬಹುರು ಯೋಗ್ಯವಾದಂತಹ ಉಪಾಯ ವಿಶೇಷ ಇದು ಅದರಿಂದಾಗಿ ಸಮೀರೋ ಆರು ಹಂತದ್ ಆ ಕಾಲಕ್ಕೆ ಹೀಗೆ ನಡೆಸಿದಂತಹ ಒಂದು ಅದ್ಭುತ ಚರ್ಚೆಯನ್ನು ತೋರಿಸಿ ಕಥಾ ನಿಜವ ದೇವ दशकंदरस्य ूणायातनाशेष स्वयं प्रयाणीशे ಖರಾತ್ಮಜಃ ಪ್ರಾಹ ಧನುರ್ಧರೋತ್ತಮ ಆಗಲಿ ಈ ಮಕರ ಅಕ್ಷ ನಾನು ಹೋಗ್ತೇನೆ ಅಂತ ಆಗ ಅದು ಮನೆ ಹೇಳಿದಂತೆ ಕರನ ಮಗ ಅವನು ರಾಮದೇವರು ನಮ್ಮ ಅಪ್ಪನನ್ನು ಕುಂದು ನಾನು ಆತನನ್ನು ಸಂಹಾರ ಮಾಡ್ತೇನೆ ಅಂತ ಬರ್ತಾನೆ ಬಹಳ ಹಠಾಟೋಪಗಳನ್ನು ತೋರಿಸ್ತಾ ಎಲ್ಲೂ ಹೊಡಿತಾ ಹೊಡಿತಾ ಬರ್ತಾನೆ ಆ ಕಾಲದಲ್ಲೇ ಬೇಕಾಷ್ಟು ತರಹದಲ್ಲಿ ಆತನು ಕೂಡ ಮೃತನಾಗಿ ಬೆಳಿತಾನೆ ಆಗ ಕಡೆಗೆ ಇನ್ನೇನು ಬೇರೆ ದಾರಿ ಇಲ್ಲ ಅಂತ ಗೊತ್ತಾದಾಗ ಆಗ ಬಂದದ್ದು ಕಡೆಗೆ ರಾವಣನೇ ಅದು ಸಹಸ್ರ ಕೋಟಿ ಅದರ ಮೇಲೆ ಬೆಳೀತಾ ಇದ್ದ ಸೈನಿಕರನ್ನ ಕರ್ಕೊಂಡು ರಾವಣನೇ ಬಹುದೊಡ್ಡ ಸೈನೆಯನ್ನ ಕರ್ಕೊಂಡು ಬರೋಣ ಬಂದಾಗ ಬೇರೆ ಎಂದ್ರೂ ಹೊಡೆದು ಹಾಕ್ತಾನೆ ಹನುಮಂತ ದೇವರ ಕೈಯಲ್ಲಿ ಮಾತ್ರ ಒಧೆ ತಿಂತಾನೆ ಹುಟ್ಟು ಮುಖಗಳಲ್ಲಿ ರಕ್ತವನ್ನು ವವನ ಮಾಡ್ತಾ ಮುರ್ಛ ಹೋಗಿ ಬಿದ್ದಿರ್ತಾರೆ ಅಂತ ಹೇಗುವೆ ಎಚ್ಚೆತ್ತುಕೊಂಡು ಒಂದು ಪೆಟ್ಟು ಕೊಟ್ಟು ಸ್ವಲ್ಪ ಆ ಕಡೆ ಈ ಕಡೆಗೆ ಅವರು ನೋಡ್ತಾ ಇರೋ ಆ ಅವಕಾಶವನ್ನು ತಗೊಂಡು ಅವಕಾಶವಾಗಿ ತಿಂತವರನ್ನ ಅವಕಾಶ ತಗೊಂಡು ನೀಲನ ಬಳಿಯಲ್ಲಿ ಹೋಗೋಣ ಆ ನೀಲ ಬೆಂಕಿ ಹತ್ತಿದರೆ ಅಗ್ನಿ ಅವತಾರ ಅನ್ನೋದನ್ನ ಅಲ್ಲೂ ತೋರಿಸಿಕೊಡ್ತಾ ಆ ಬೆಂಕಿಯು ಏನು ಮಾಡದೆ ಇದ್ದಾಗ ಬಹಳ ಆಶ್ಚರ್ಯಚಕಿತನಾಗಿ ಕಡೆಗೆ ರಾಮಚಂದ್ರದೇವರ ಬಳಿಗೆ ಹೋಗ್ತಾನೆ ತತಕ್ಷುತ ಹೂವು ತಾವು ಅಧಿಕವ್ ಧನುರ್ಬಿತ ಶರೀಹಿ ಶರೀರವು ಅವರುಣ ದಾರುಣೈಹಿ ಎಂದೂ ಆ ಕಾಲಕ್ಕೆ ಮಧ್ಯದಲ್ಲಿ ಅಡ್ಡ ಬಂದು ಲಕ್ಷ್ಮಣದೇವರು ಬಹಳ ಚೆನ್ನಾಗಿ ಯುದ್ಧ ಮಾಡಿದ್ದಾರೆ ಅವರಿಬ್ಬರು ಯುದ್ಧ ಬಹಳ ಸೊಸಾ ಚಿತ್ರಣ ಮಾಡಿದ್ದಾರೆ ರಾಮಾಯಣದವರು ಕೂಡ ಏಕೆಂದರೆ ಆ ಕಡೆಗೆ ಒಂದ್ ಕಡೆಯಲ್ಲಿ ತುಂಬಾ ಬಲಿಷ್ಠ ಇದೊಂದ್ ಕಡೆಯಲ್ಲಿ ಬಹಳ ದುರ್ಬಲ ಅಂತ ಆದ್ರೆ ಅಡಿಗೆ ಚೆನ್ನಾಗಿರೋಲ್ಲ ಒಬ್ಬರು ಪೆಟ್ಟು ತಿಂತಾ ಇರೋದನ್ನು ನೋಡಿ ದುಃಖ ಪಡ್ತಾ ಇಲ್ಲ ಹಾಗಲ್ಲ ರಾವಣ ಏನು ಪ್ರಯೋಗ ಮಾಡುತ್ತಾನೋ ಅವನಿಗೆ ಬ್ರಹ್ಮದೇವರ ಮತ್ತು ರುದ್ರದೇವರ ಬಲ ಇದ್ದದ್ದು ಸಾಕ್ಷಾತ್ ರುದ್ರದೇವರ ಸಮಾನ ಕಕ್ಷಾಪನ್ನರಾದವರು ಲಕ್ಷ್ಮಣದೇವರು ಅಂದ್ರೆ ಸಾಮಾನ್ಯರು ಬಲ ಅವರು ಬಲ ಅಂತಂದರೆ ಎಂಥ ಬಲ ಇವನಿಗೆ ವರಬಲದಿಂದಾಗಿ ಇವನಿಗೂ ಅತಿಶಯವಾದ ಬಲ ಇದೆ ಅದು ಎರಡಕ್ಕೂ ಹೊಂದಾಣಿಕೆ ಆಗ್ತಾ ಇತ್ತು ಯುದ್ಧ ವಿಶೇಷವನ್ನು ನಡೆಸ್ತಾರೆ ಆಗಲೇ ಹಣೆಗೆ ಪೆಟ್ಟು ಕೊಡ್ತಾನೆ ಇವನೂ ಹೊತ್ಕೊಂಡು ಹೋಗಲಿಕ್ಕೆ ಅಂತ ಪ್ರಯತ್ನ ಮಾಡುತ್ತಾನೆ ಆಗಲಿಲ್ಲ ಆದರೆ ಹನುಮಂತದೇವರು ಬಹಳ ಸುಲಭವಾದ ಕ್ರಮದಿಂದ ಪ್ರಚ ಕೇಶ್ವರೀವಾಧಿಪತೆ ಸಮತ್ಪಾತಾಶು ಪುರೋ ಹನುಷ್ಟಿಮತ್ತ ಸ ರಾವಣ ಸೀದ ಬಂದರು ಹನುಮಂತದೇವರು ಒಂದು ಮುಷ್ಟಿಲ್ ರಪ್ಪ ಹೊಡೆದಂತ ಯಾರಿಗೆ ರಾವಣನ ಎರಡನೇ ಸತಿ ಪೆಟ್ಟು ಬಿದ್ದಿದ್ದು ಹೊಡೆದು ಪೆಟ್ಟು ಬಿದ್ದು ಮೂರ್ಚ್ಛ ಹೋಗ್ತಾ ಇದ್ದಾನೆ ಏನಾಗುತ್ತೆ ಮುಂದೆ ನೋಡೋಣ ಅಂತ ಅವನು ಮೂರ್ಚೆ ಹೋಗುವ ಕ್ಷಣದಲ್ಲಿ ಲಕ್ಷ್ಮಣ ದೇವರ ನಾ ಮತ್ತಾಗಿ ಹೆಗಲ ಮೇಲೆ ಹಾಕೊಂಡ್ರಂತೆ ಅವರೇ ರಾಮ ಲಕ್ಷ್ಮಣರಿಬ್ಬರನ್ನು ಕರ್ಕೊಂಡು ಬಂದಿದ್ದು ಕರ್ಕೊಂಡು ಹೋಗಿದ್ದು ಇವೆಲ್ಲ ತುಂಬಾ ವ್ಯಾಪಾರ ನಡೆಸಿದ್ದಾರೆ ಅಂತ ದೊಡ್ಡ ಕಾಯ ಆ ಶರೀರ ಆಗಿರಲಿಲ್ಲ ಸೀದಾ ಹೆಗಲ ಮೇಲೆ ಹಾಕಿಕೊಳ್ಳುತ್ತಾರೆ ಹಾಕೊಂಡು ಜಗಾಮ ರಾಮಾಕ್ಷತನ ಸಮೀಪ ಸೌಮಿತ್ರ ಉದ್ದತ್ತು ಮಲಂಶಸಿ ಸೌಮಿತ್ರಿಯನ್ನು ಎತ್ತಲಿಕ್ಕೆ ಬೇರೆ ಅರಿಗೂ ಆಗೋಲ್ಲ ಇವರಿಗೆ ಸಾಮರ್ಥ್ಯ ಅದು ಸುಗ್ರೀವ್ ಪ್ರಯತ್ನ ಮಾಡಿದ್ರೂ ಆಗ್ತಿರ್ಲಿಲ್ಲ ಹನುಮಂತ ದೇವರಿಗೆ ಮಾತ್ರ ಹೊತ್ಕೊಂಡು ಹೊಟ್ಟೋದು ಅಷ್ಟೆ ರಾಮಚಂದ್ರ ದೇವರ ಬಳಿಯಲ್ಲಿ ಸಾಕ್ಷಾತ್ ಪರಮಾತ್ಮನೇ ಅವನು ಬಳಿಯಲ್ಲಿ ಕರ್ಕೊಂಡು ಬರ್ತಾರೆ ಪರಮಾತ್ಮ ಬಾಣವನ್ನ ಮೆಲ್ಲಗ ಹಾಕಿ ಕಿತ್ತ ತೆಗೆದು ಬಂತ ಹೊಣೆಗೆ ಹೊಕ್ಕೊಂಡ್ಬಿಟ್ಟಿದೆ ಹೇಗಾಗಿರ್ಬೇಕು ಪೆಟ್ಟು ಎಂಥ ಪೆಟ್ಟಾಗಿರ್ಬೇಕು ಅದನ್ನು ತಾನೇ ರಾಮ ಸಂಸ್ಪರ್ಶ ನಿವಾರಿತ ಕ್ಲಮಃ ಅದನ್ನು ತಗದು ಔಷಧ ಹಾಲಿಗಳನ್ನು ತಾನೇ ಉಪಚಾರ ಮಾಡ್ತಾನೆ ಆ ಮೃದುವಾದ ಅತ್ಯದ್ಭುತವಾದ ಕೈಯ ಸ್ಪರ್ಶ ಆಯಿತಲ್ಲ ಲಕ್ಷ್ಮಣದೇವರಿಗೆ ಅಣ್ಣ ಮುಟ್ಟಿತ್ತು ಸಾಧಾರಣ ಮಕ್ಕಳಿಗೆ ತನ್ನ ತಾಯಿಯ ಸ್ಪರ್ಶ ಆಗಿಬಿಟ್ರೆ ಸಾಕು ಎಷ್ಟೋ ರೋಗವಾಸಿ ಆಗಿಬಿಡುತ್ತೆ ಅದಕ್ಕಿನ್ನೇನಿಲ್ಲ ಎದೆ ಹಾಲು ಕುಡಿಸಿದ್ರೆ ಎಲ್ಲ ರೋಗಕ್ಕೂ ಅದೇ ಔಷಧಿ ಮಕ್ಕಳಿಗೆ ಬೇರೆ ಇನ್ನೇನು ಮಾಡಬೇಕಾಗಿಲ್ಲ ಹಾಗಿದ್ದಂತೆ ಜಗತ್ತಿಗೆ ಅಷ್ಟು ಪ್ರೀತಿ ತೋರಿಸುವಂತಹ ಕರುನಾಳು ಪರಮಾತ್ಮ ಅವನ ಕಲ ಸಂಸ್ಪರ್ಶ ಆಯ್ತಲ್ಲ ಲಕ್ಷ್ಮಣ ದೇವರು ಎದ್ದು ಬಿಡೋಣ ಅಣ್ಣನ ಸ್ಪರ್ಶದಿಂದಾಗಿ ಬಭವ್ಯಾರಾಹು ಕಾಪ್ರಮುಕ್ತ ಶಶಿ ಸುಪೂರ್ಣೋ ವಿಕಸ್ವ ವಿಹಿ ಅದು ಹೊಳಿತಾ ಇರುವಂತಹ ಒಳ್ಳೆ ಅದು ಈ ಗ್ರಹಣ ಆಗ್ಬೇಕು ಗ್ರಹಣ ಆದ ಚಂದ್ರ ಸೂರ್ಯ ನೋಡ್ಬೇಕು ಅದಕ್ಕೆ ಆ ಶುದ್ಧ ಬಿಂಬ ದರ್ಶನ ಅಂತಾರೆ ಗಮನಬಹುದು ಬೇಕಾದ್ರೆ ನಮ್ಮಲ್ಲೆಲ್ಲ ಸ್ವಲ್ಪ ಕಷ್ಟ ಇವಾಗ ನಕ್ಷತ್ರ ಕಾಣಿಸ್ತಾ ಇದೆ ಈ ಬೆಳಗಿನ ಜಾವ ಸ್ವಲ್ಪ ನೋಡಿ ಇವಾಗ ನಕ್ಷತ್ರ ಕಾಣುತ್ತೆ ಇಷ್ಟು ದಿವಸ ಕಾಣ್ತಿರ್ಲಿಲ್ಲ ಈಗ ಕೊಳಕಿಲ್ವಲ್ಲ ವಾತಾವರಣದಲ್ಲಿ ಕೊಳಕಿಲ್ಲ ಆದ್ರೆ ನಕ್ಷತ್ರ ಕಾಣಿಸ್ ಶುರುವಾಗಿದೆ ಊರಾಜ ಕಾಣುತ್ತೆ ಅದು ನದಿ ತೀರನೋ ಎಲ್ಲೋ ಅಂತ ಕಡೆ ಹೆಚ್ಚಿಗೆ ಈ ಕಾರ್ಖಾನೆಗಳಿರಬಾರ್ದು ಅಂತಹ ಕಡೆಯಲ್ಲೂ ಹೋದರೆ ಮಾತ್ರ ಕಾಣೋಲ್ಲ ಮತ್ತೆ ಅದೇ ಎಲ್ಲಿ ಅಲ್ಲಿಲ್ಲ ಅಂತಹ ಕಡೆಯಲ್ಲೂ ಈ ನಕ್ಷತ್ರ ನಕ್ಷತ್ರ ಕಾಣುತ್ತೆ ಅಂತಹ ಗ್ರಹಣಕ್ಕೆ ಮುಂಚೆ ಅದನ್ನು ಚಂದ್ರಗ್ರಹಣ ನೋಡಲೇಬಹುದು ಚಂದ್ರಗ್ರಹಣ ಪೂರ್ಣ ವೀಕ್ಷಣೆ ಮಾಡಬಹುದು ಆ ಚಂದ್ರಗ್ರಹಣದ ಪೂರ್ವದಲ್ಲಿ ಚಂದ್ರ ಬಿಂಬ ಹೇಗೆ ಮೇಲೆ ಈ ರಾಹು ಅಥವಾ ಕೇತು ಇವರಿಂದ ಮುಕ್ತನಾದ ಮೇಲೆ ಚಂದ್ರ ಹೇಗಿರುತ್ತೆ ನೋಡಿದ್ರೆ ಇಮ್ಮಡಿ ಆಗುತ್ತೆ ಕಾಂತಿ ಆ ಕಾಲದಲ್ಲಿ ಆ ವಿಕರಣಗಳೆಲ್ಲ ಹೋಗಿರ್ತಾರಲ್ಲ ಅದರಿಂದಾಗಿ ಇನ್ನಷ್ಟು ಚೆನ್ನಾಗಿ ಕಾಣುತ್ತೆ ಹೀಗೆ ಆ ಚಂದ್ರ ಬಿಂಬ ಹೇಗಿರಬಹುದು ಹಾಗೆ ಇನ್ನಷ್ಟು ಕಾಂತಿ ಹೆಚ್ಚಾಗಿತ್ತು ಅಂತ ರಾಮದೇವರ ಬಾಣ ತೆಗೆದ್ಮೇಲೆ ಸಾಧಾರಣ ಒಂದಷ್ಟು ಶಕ್ತಿ ಹ್ರಾಸಾಗಿರಬೇಕಾಗಿತ್ತು ಹಾಗಾಗಿರಲಿಲ್ಲ ವಿಪರೀತ ಆಗಿತ್ತು ಅಂತ ಅದನ್ನು ಚಿತ್ರಣ ಮಾಡಿ ಕೊಡ್ತಾ ಇದ್ದಾರೆ ಸಶೇಷ ಭೋಗಾ ಇಷ್ಟಾಗುವುದರೊಳಗೆ ಪಡೆದಿದ್ದು ಸರಿಯಾಗಿ ಇದಿಷ್ಟು ಸಮಯ ಆಗಬೇಕಿಲ್ಲಿ ಎಬ್ಸೆ ಮಾಡಿ ಬರಬೇಕು ಅಷ್ಟೊಳಗೆ ಅವನಿಗೆ ಎಚ್ಚರಿಕೆ ಆಗಿತ್ತು ಅವನ ಕಡೆಯಲ್ಲಿ ಭಾರಿ ದೊಡ್ಡ ಸೇನೆ ಕರ್ಕೊಂಡು ಬಂದಿದ್ದ ಅವರೆಲ್ಲ ವಿಚಾರ ಎಲ್ಲ ಮಾಡಿ ಎಬ್ಸೊಂಡ್ರು ಕರ್ಕೊಂಡು ಬಂದು ನನ್ ಜೊತೆಗೆ ರಾವಣೆ ಈಗ ಬೀಳಲ್ಲ ಹಿಂದೊಂದ್ಸತಿ ಊಹೆ ಮಾಡಬಹುದು ಅವನು ಬ್ರಹ್ಮದೇವರ ವರದಿಂದ ತಾನೇ ಇಷ್ಟೆಲ್ಲ ಶಕ್ತಿ ಅವ್ನಿಗೆ ಆ ಬ್ರಹ್ಮದೇವರಿಗೆ ಸಮಾನ ಮುಖ್ಯ ಪ್ರಾಣದೇವರು ಅವರ ವರ ಮಾತ್ರ ಇಲ್ಲಿ ಕೆಲಸ ಮಾಡಿತಾ ಇದೆ ಅವರೇ ಇಲ್ಲಿ ಬಂದಿದ್ದಾರೆ ಅದು ಕೆಲಸ ಮಾಡಬಹುದು ಹಾಗೆ ಹೊರಗಡೆ ಚಿತ್ರಣ ಮಾಡೋದು ಇನ್ನೊಂದು ಅನರ್ಥ ಇದೆ ಹನ್ನೊಂದನೇ ರುದ್ರದೇವರಿ ಅವೆಲ್ಲ ಅಪತ್ತಷ್ಟೇ ತಿಳ್ಕೋಬೇಕು ನೋಡಿದ್ರೆ ಗೊತ್ತಾಗ್ತಾ ಇಲ್ಲ ಸರಿ ಇಲ್ಲ ಅಂತಷ್ಟೇ ಅಲ್ಲ ಅದು ವಾಲಿ ಮಗನೂ ಹೋಗ್ತಾನೆ ಆಮೇಲೆ ಆಮೇಲೆ ಹೋಗ್ತಾನೆ ಮೊದಲಿಗೆ ಸುಂದರಕಾಂಡದ ನಿರ್ಣಯದ ಪ್ರಕಾರದಲ್ಲಿ ಹನುಮಂತ ದೇವರು ಹೋಗ್ತಾರೆ ದೊಡ್ಡದಿರುತ್ತ ಎಷ್ಟೇ ಏರ್ಬೇಕು ಎಲ್ಲ ಬೇಕಾರ ಆಸನಿ ಕರ್ಕೊಂಡು ಹೋಗಿ ನಿಲ್ಲಿಸಿದ್ದಾರೆ ಎದುರುಗೋಗಿ ದೂತರಂತೂ ನಿಂತುಕೊಂಡಿದ್ದಾರೆ ಅವ್ರು ನಿಂತಿದಾರ ಕೂತಿದಾರ ಅನ್ನೋದು ಬೇರೆ ಅಂಶ ನಮ್ಗೆ ಚಿತ್ರಣ ಮಾಡ್ಬೇಕಾಗಿರೋರು ಅದಕ್ಕೆ ಆ ನಿರ್ದೇಶಕರ ತಲೆ ಮೇಲೆ ಇರುತ್ತದಲ್ಲ ಹರಿಕೆ ಗಿರಿಗೀತೆ ಮಾಡೋರು ಅವ್ರ ತಲೆಯಲ್ಲಿ ಏನಿರುತ್ತೆ ಹೊಡಿತಿರ್ತಾರನ್ನ ನಾವು ಆ ದೃಷ್ಟಿಯಿಂದ ನೋಡ್ಬೇಕಾಗತ್ತೆ ಇಲ್ಲಿ ವಿಚಾರ ಬಂದ್ರೆ ಅದನ್ನ ವಾದರಾಜ್ ಸ್ವಾಮಿಗಳು ಬಹಳ ಚೆನ್ನಾಗಿ ಚಿತ್ರಣ ಮಾಡಿದ್ರು ರಾವಣ ಆ ಮನೆಗೆ ಸೂತಕ ಬಂದು ಹೋಗಿದೆ ಆವಾಗ ಮಗನ ಕಳ್ಕೊಂಡಿದ್ದಾನೆ ತನ್ನ ಇಡೀ ಸೇನಾ ಭಾಗ ಈಗೇನೆಲ್ಲ ತರ್ತಾ ಇದ್ದಾನವ ಅಲ್ಲಿ ಅಶೀತಿ ಕೋಟಿ ಯೂತ ಪುರಸ್ಸಾ ರಾಷ್ಟ್ರ ಕಾಯುತಾರೆ ಲೆಕ್ಕ ಕೊಟ್ಟಿರೋರು ಎಂಬತ್ತು ಕೋಟಿ ಎಂಬತ್ತು ಜನ ಆ ದಂಡುಗಳಿಗೆ ನಿಯಾಮಕರು ಅಂದ್ರೆ ನೆನ್ ಮನೆ ಹೇಳಿದ ಕ್ಯಾಪ್ಟನ್ಸ್ ಅಂದರೆ ಆ ಅಷ್ಟು ದೊಡ್ಡ ಸೇನೆ ಇದೆ ಅವರವರು ಅಷ್ಟು ಗುಂಪು ಕರ್ಕೊಂಡು ಬಂದಿದ್ದಾರೆ ಇವರು ಅಷ್ಟು ಜನರನ್ನು ಬಾಲದಲ್ಲಿ ಹೊಡೆದು ಹೊಡೆದು ಹೊಡೆದುಕೊಂಡಿದ್ದಾರೆ ಹನುಮಂತದೇವರು ಏನಾಗಿರ್ಬೇಕು ಅವನಿಗೆ ಹೃದಯಕ್ಕೆ ಆಘಾತ ಏನಾಗಿರ್ಬೇಕು ಅದೇನು ಭಾಳ ಅದಕ್ಕೋಸ್ಕರ ಅಂತ ಹದಿನೆಂಟು ದಿವಸದ ಯುದ್ಧ ನಡೀತು ಹಾಗೆಲ್ಲ ನಡೆದಿದ್ದಲ್ಲ ಬೆಳಗಿನ ಜಾವ ಕತ್ತಲೆ ಇದ್ದಾಗಲೇ ಶುರುವಾಗಿತ್ತು ಸೂರ್ಯೋದಯ ಆಗೋದ್ರೊಳಗಾಗಲೇ ಆ ಕಪಿಗಳ ಹತ್ತಿರ ಹೊರಟೋಗಿದ್ದಾರೆ ಆಗಲೇ ಅಲ್ಲಿ ಕಂಡಿದ್ದಾರೆ ಅಂತ ಹೋಗಿ ಸೂರ್ಯ ಮೇಲೆ ಬರೋದ್ರೊಳಗಾಗಲೇ ರಾಮಚಂದ್ರ ದೇವರಿಗೆ ಭೇಟಿಯಾಗಿದೆ ಇಷ್ಟು ಕೆಲಸ ನಡೆದು ಹೋಗಿದೆ ಅವತ್ತಿನ ದಿವಸ ಅಂದಮೇಲೆ ಅಷ್ಟು ವೇಗದಲ್ಲಿ ನಡೆದು ಹೋಗಿದೆ ಇಷ್ಟೊಳಗೆ ಅಷ್ಟು ಕೆಲಸ ನಡೆದು ಹೋಗ್ಬಿಡುತ್ತೆ ಅಂತಂದರೆ ಅತಿ ವೇಗವಾಗಿ ಗಾಬರಿ ಆಗುತ್ತೋ ಇಲ್ಲಿ ಅತಿ ವೇಗದಿಂದ ಒಂದು ರೋಗ ಬೆಳೆಯುತ್ತೆ ಅಂತಂದ್ರೆ ಗಾಬರಿ ಆಗುತ್ತಲ್ಲ ನನಗೆ ಸಾಮ್ರಾಜ್ಯ ಕೊಂಡ್ಬಿಡುತ್ತೆ ಅಂತ ಗಾಬರಿ ಹೆಚ್ಚು ಹಾಗಲ್ಲಿ ರಾಮನ ಕೂತಿದ್ದಾನೆ ಅವನು ಕೂತಿರಲಿ ನಿಂತಿರಲಿ ಹೆದರಿದಾನು ಹೆದರಿ ಕೇಳ್ತಾನೆ ನಿನ್ನಂತಹ ಅದೂತರು ರಾಮನ ಮುಳಿಯೋರು ಇನ್ನಷ್ಟು ಮಂದಿ ಉಂಟು ಹೇಳೋ ನೀನು ತೊರೆಯ ಬೇಗ ಹೇಳರು ಅಂತ ಅವನಿಗೆ ಕುತೂಹಲ ಇದೆ ಇನ್ನೆಷ್ಟು ಜನ ಇದ್ದಾರೆ ಬೆಳಗ್ಗೆ ಜಾವ ಬೆಂಕಿ ಹೆಚ್ಚು ಹೊಟ್ಟು ಹೋದರು ದೂತರು ನಿನ್ನಂಥರು ಇನ್ನೂರು ಮುನ್ನೂರು ಕೋಟಿ ಕೆಳ ಕೋಟಿ ಕೋಟಿ ಜನ ಬ್ರಹ್ಮದೇವರೇ ಕೋಟಿ ಜನ ಆಗಿ ಹೋಗಿದ್ದಾರೆ ಇನ್ನೇ ಕೋಟಿ ಜನ ಆಗಿದ್ದಾರೆ ಯಾವ ಲೆಕ್ಕ ನಾನು ನೀವೇನು ಕೇಳಿದೆ ಅದರಲ್ಲಿ ಕೇಳಬೇಡ ನೀ ಸೀತಾದೇವಿ ಪಟ್ಟಿ ನೆಟ್ಕಾಕ್ತಿಯಾ ಹೆದರಿಸುವವರು ನಿಂತಿದ್ದಾರ ಕೂತಿದಾರೋ ತಗೊಂಡೇ ಮಾಡ್ತಾರೆಲ್ಲ ಅದಕ್ಕೆ ಅದನ್ನೇನು ಈ ಚಿತ್ರಣ ಮಾಡಲಿಲ್ಲ ಕೂತ್ಕೊಂಡ್ರು ಬಾಲದ ಮೇಲೆ ಕೂತ್ಕೊಂಡ್ರು ಅವ್ನಿಗಿಂತ ಮೇಲೆ ಕುತ್ಕೊಂಡ್ರು ಅವೆಲ್ಲ ವೈಭವ ತೋರಿಸ್ಕೊಳ್ಳೋ ಕಾರಣನೇ ಇಲ್ಲ ಅಲ್ಲಿ ಪ್ರಾಯ್ ಸೃಷ್ಟಿ ಮಾಡಿದ ಗೊತ್ತಿಲ್ಲ ಕಳಿಸಿದ್ವಿ ಮತ್ತು ಒಂದ್ಸತಿ ಅದು ಲಂಕಾ ಪಟ್ಟಣಕ್ಕೆ ಪ್ರವೇಶ ಮಾಡಿದ ಮೇಲೂ ಮತ್ತೊಂದು ಅವಕಾಶ ಅವರಪ್ಪ ಈಗ ಬಂದಿದ್ದಾಗಿದೆ ಅವನು ಲಂಕಾ ಪಟ್ಟಣಕ್ಕೆ ಮೊದಲು ಬರಲಿ ಬರಲಿಕ್ಕೆ ಆಗೋಲ್ಲ ಬರಲಿಕ್ಕಾಗತ್ತಾ ಅನ್ನೋ ಈ ಅಹಂಕಾರ ಇತ್ತು ಒಂದು ಕಪ್ಪು ಏನೋ ಹಾಕೊಂಡು ಬಂತು ಏನೋ ಮಾಡ್ತು ಏನೋ ಹಾಕ್ಬೋದು ಇನ್ನೊಮ್ಮೆ ನೋಡ್ಕೊಳ್ಳೋಣ ಆದರೆ ಅವರೆಲ್ಲರೂ ಬರಲಿಕ್ಕಾಗತ್ತಾ ಮತ್ತು ಯಾವಾಗಲೂ ಕೂಡ ಶಿಕ್ಷೆ ಮಾಡ್ಬೋದು ಶಿಕ್ಷೆ ಮಾಡುವವರು ಯಾವಾಗಲೂ ತುಂಬಾ ರಿಯಾಯಿತಿ ಕೊಡ್ತಾರೆ ಮತ್ತೆ ಮತ್ತೆ ಮತ್ತೆ ಮತ್ತೆ ನೋಡಿ ನೋಡಿ ಅದೇ ಈ ಈ ಪ್ರಸಂಗ ಈಗ ಬಂದಿರೋದು ಅದೇ ನೀನು ಈಗೂ ಕೂಡ ಬಾ ರಾಮಣ ಅಂತ ಕರೀತಾನೆ ಕರೆದು ಯುದ್ಧ ಎಲ್ಲ ನಡೆಯುತ್ತೆ ಸಂಪೂರ್ಣ ಏನೂ ಇಲ್ಲದೆ ಇದ್ದಾಗ ನಿಲ್ಲಿಸಿ ಅವಾಗೆಲ್ಲ ಕೆಲಸ ಮುಗಿಸ್ಕೊಂಡು ಬಾ ಮುಂದಿನ ಸತಿ ಬಂದ್ರೆ ಅಂದ್ರೆ ಇದು ಒಂದು ಅವಕಾಶ ಕೊಟ್ಟಿತ್ತು ಅಂದ್ರೆ ಅನೇಕ ಬಾರಿ ಅವಕಾಶ ಕೊಟ್ಟಿದ್ದು ಹನುಮಂತ ದೇವರು ಹೊಡೆಬಹುದಾಗಿತ್ತು ಆಗ್ಲಿಲ್ಲ ಅನೇಕ ಬಾರಿ ಸಿಕ್ಕಾಗಿ ಹೊಡಿಬಹುದಾಗಿತ್ತು ಅವರು ಹೊಡೆದಿಲ್ಲ ಮತ್ತೆ ಮತ್ತೆ ಆಲೋಚನೆ ಮಾಡ್ತಾರೆ ಮುಂದೆಲ್ಲ ಆಲೋಚನೆ ಮಾಡೋ ಪ್ರಸಂಗ ಇದೆ ನಾನೇ ಹೊಡೆದು ಬಿಡಲ ಹೊಡೆದು ಕೊಲ್ಲ ಕುಂಭಕರ್ಣವನ್ನು ಸಂಹಾರ ಮಾಡಬೇಕಾದ್ರೆ ಸ್ಪಷ್ಟ ಆಲೋಚನೆ ಮಾಡ್ತಾರೆ ನಾನೇ ಹೊಡೆದು ಕೊಂದುಬಿಡ್ಲ ಕೊಂದರೆ ತಪ್ಪಾಗುತ್ತಾ ಇಲ್ವಾ ರಾಮದೇವ್ರಿಗೆ ಬೇಸರ ಆಗುತ್ತಾ ಯಾವುದೂ ಇಲ್ಲ ತಪ್ಪು ಆಗೋಲ್ಲ ಬೇಸರನೂ ರಾಮದೇವರ ಬಾಣ ಕೊಲ್ಲೇ ನಾನೊಬ್ಬ ಬಾಣ ಇದ್ದಾಗ ಅಷ್ಟೆ ನಾನೊಂದು ಇನ್ಸ್ಟ್ರೂಮೆಂಟ್ ಅಷ್ಟೇ ನಾ ರಾಮದೇವರ ಕೀರ್ತಿ ಏನಾರು ಹೋಗುತ್ತಾ ಏನಿಲ್ಲ ರಾಮದೇವ್ರಿಗೆ ಅಪ್ರೀತಿನೂ ಆಗೋಲ್ಲ ನಾ ಮಾಡಬೇಕಾಯ್ತಪ್ಪ ನೀವು ಮಾಡಿದೀಪ ಹಾಗೆ ಆಗ್ತಿತ್ತು ಎಲ್ಲ ಸಂತೋಷನೂ ಬಿಡ್ತಿದ್ದೆ ಎಲ್ಲ ಆಗ್ತಿತ್ತು ವರ ಕೊಟ್ಟಿದ್ದಾರಲ್ಲ ರಾವಣ ಕುಂಭಕರ್ಮ ನೀವೆಲ್ಲ ಇದ್ದಾಗ ಜಯ ವಿಜಯ ನಾನೇ ಬಿಟ್ಕೊಳ್ತೇನೆ ನಾನೇ ಕೊಲ್ತೇನೆ ಅಂತಂದರೆ ದೇವರೇ ಹೋಗಿ ಹೊಡೆದುಕೊಳ್ಬೇಕು ಅಲ್ಲಿ ಕೈಯಲ್ಲಿ ಹಾಗೆ ನಾವು ಬಾಣ ಪ್ರಸಾರ ಮಾಡಿದ್ದೆ ನೀನು ಬಾಣ ಬಿಟ್ಟು ಆಗಪ್ಪ ನಾ ನಾಕಂದರೆ ಅದೇನಾ ಬರ ಮಾಡಿದ ದೇವರ ಮಾತೇನು ಸುಳ್ಳು ಆಗಿಲ್ಲ ಏನೂ ಆಗಿಲ್ಲ ಯಾವುದೂ ಇಲ್ಲ ಆದರೆ ನಾಳೆ ಕೀರ್ತಿ ಹೆಸರು ಯಾರು ಬೆಳೆಯುತ್ತೆ ರಾವುಕರ್ಣ ಕುಂಭಕರ್ಣಗಳನ್ನು ಹೊಂದಿದ್ದು ಯಾರು ಏ ಜರಂಧನ ಹೆಸರು ಮಹಾಭಾರತದಲ್ಲಿ ಖಳನಾಯಕನ ಪಾತ್ರ ಯಾವ್ದಪ್ಪ ಖಳನಾಯಕನ ಪಾತ್ರ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ ಅತ್ಯಂತ ದುಷ್ಟ ಅತ್ಯಂತ ಬಲಿಷ್ಠ ಯಾರು ಇಬ್ರು ಒಂದು ದುರ್ಯೋಧನೆ ನಮ್ಮ ಜರಾಸಂಧನ ಕಂಸ ಅಷ್ಟು ಲೆಕ್ಕಕ್ಕಲ್ಲ ಕಂಸ ಜರಾಸಂಧನ ಅಳಿಯ ಜರಾಸಂಧನ ಮಕ್ಕಳ ಮದ್ವೆ ಮಾಡಿಕೊಂಡಿದ್ದು ಸುಮ್ಮನೆ ಬಿಟ್ಟಿದ್ದನಂತೆ ಜರಾಸಂದ್ಬಿಡ್ಬಹುದಾಯಿತು ಕಂಸನನ್ನ ಅವನಿಗೆ ಆಗ್ತಿರ್ಲಿಲ್ಲ ಅವ್ನ ಕಂಡ್ರೆ ಆದ್ರೆ ರುದ್ರದೇವರ ಭಕ್ತ ಅಂತ ಸುಮ್ಮನೆ ಬಿಟ್ಟಿದ್ದಾನ ಅಂತ ಭಾರತ ಹೇಳುತ್ತೆ ರುದ್ರದೇವರ ಭಕ್ತ ಆದ್ರೆ ನೀವನೊಬ್ಬ ರುದ್ರದೇವರ ಭಕ್ತ ನನಗೆ ಅನರ್ಥ ಮಾಡಿದ್ರು ಪರವಾಗಿಲ್ಲಪ್ಪಾ ಹೋಲೆ ಅವನೊಬ್ಬ ರುದ್ರದೇವರ ಭಕ್ತ ತಾನೇ ಯಾವ ಹಿಂಗೆ ಬಿಟ್ಟಿದ್ದ ಯಾರು ಜರಾಸಂದ ಹೀಗಾಗಿ ಅಳಿಯಪ್ಪ ಇರಲಿಲ್ಲ ಅಲ್ಲಿ ಆಗ್ಬಿಟ್ಟಿದ್ದವನನ್ನ ಅಂದ್ರೆ ಜರಾಸಂಧನಿಗಿಂತ ಅತ್ಯಂತ ದುರ್ಬಲ ರೀತಿಯಲ್ಲಿ ಕಂಸ ಜಾತ ಕಂಸವಾದ ಅರ್ಥ ಯಾವುದೋ ತುಂಬ ದೊಡ್ಡ ಚಿತ್ರಣ ಮಾಡಿದ್ದಾರೆ ಹೌದಾ ಮತ್ತೆ ಇವೆಲ್ಲ ಪಕ್ಕಕ್ಕೆ ಬರೋರು ಯಾರು ಈ ನರಕಾಸುರ ಅಂತಹರೆಲ್ಲ ಪಕ್ಕದಲ್ಲಿ ಬರೋರು ಇವನ್ನೆಲ್ಲ ಕೃಷ್ಣದೇವರ ಸಂಹಾರ ಮಾಡಿಕೊಂಡು ಬಂದಷ್ಟೇ ಅದಕ್ಕೆ ಪ್ರಧಾನವಾಗಿದ್ದಂತಹ ದುರ್ಯೋಧನನ ಜಲಾಸಂಧನನ್ನ ಮಾಗಧಾದ ದುರ್ಯೋಧನವಾದ ಯಾರು ಹೊಂದಿತ್ತು ಮಹಾಭಾರತದಲ್ಲಿ ಇದೊಂದು ದೊಡ್ಡ ಸಬ್ಜೆಕ್ಟ್ ಇದು ಮಹಾಭಾರತದಲ್ಲಿ ಹೀರೋ ಯಾರು ಅಂತ ಲೋಕದಲ್ಲೆಲ್ಲ ತಗೊಡ್ರಿ ಅರ್ಜುನ ಅಂದರೆ ಏನ್ ಮಾಡಿದ ಅರ್ಜುನ ಜನ ಇವನ್ನ ಕರ್ಣನೊಬ್ಬನು ಕೊಂದ ಅಷ್ಟೆ ಕರ್ಣ ಯಾರು ಅಲ್ಲ ಇವರ ಅಣ್ಣನೇ ಅದೇನೋ ಗೊತ್ತಿಲ್ಲದೆ ಹೋಗಲ್ಲ ಸೇರ್ಕೊಂಡಿದ್ದು ಅವನು ಅವನಿಗೆ ದುಷ್ಟನು ಅಲ್ಲ ಪೂರಾ ದುಷ್ಟರ ಹೇ ಖಳನಾಯಕ ಚಿಂತನೆ ಮಾಡಲಿಕ್ಕೆ ಬರಲ್ಲ ಎಲ್ಲ ಮಾಡಬಾರದೆಲ್ಲ ಮಾಡ್ತಾ ಇದ್ದವ್ ಕುತ್ಕೊಂಡು ಮಾಡಿದ್ಯಾರು ದುರಿಯೋದನ್ನ ಅವನು ಕೊಂದಿದ್ಯಾರು ಸುಮ್ಮನೆ ವಿಚಾರ ಮಾಡಿರಿ ಮಹಾಭಾರತದಲ್ಲಿ ಚಿಂತನೆ ಮಾಡ್ಲಿಕ್ಕೆ ಸಾವಿರ ವಿಚಾರ ಇದೆ ಅಲ್ಲಿ ಮಾಡಿದ್ಯಾರು ಇವತ್ತಿಗೂ ಕೀರ್ತಿ ಹೇಗಿಲ್ಲ ಅದು ಕೃಷ್ಣದೇವರಿಗೆ ಕೃಷ್ಣದೇವರಿಗೆ ಯಾರು ಹೇಳ್ತಾರೆ ಯಾರಿಗೆ ಹೇಳಿದೇಳ್ ಮಾಡ್ತಾನೆ ಅದೇ ಸನ್ನೆ ಮಾಡಿ ಸರಿ ಸಿಗದಿದ್ದ ಸಿಗದಿರಲಿಲ್ಲ ತಪ್ತಿಳಿದವರು ಇದ್ರಿಂದ ದೇವ್ರಿಗೆ ಆಗಿರ್ಲಿಲ್ಲ ಅಂತ ಕೂಡ ತಪ್ಪಿದವರು ಇದ್ದಾರೆ ರಹಸ್ಯ ಬೇರೆ ನೀವು ಇರೋದೇನು ಚರಿತ್ರೆ ಏನು ನಡೆದಿದೆ ಈ ಅಷ್ಟು ನಡೆದಿದೆ ಯಾಕೆ ನಡೀತು ಗೊತ್ತಾಗು ಅಷ್ಟೆಲ್ಲ ನಡೀಲಿಕ್ಕೆ ಏನ್ ಕಾರಣ ಅಂದರೆ ಇಲ್ಲೆಲ್ಲ ಕೈಗೆ ಸಿಕ್ಕವರನ್ನು ಕೂಡ ಭಗವಂತನ ಕೀರ್ತಿಯನ್ನ ನಾನು ಅಪಹರಣ ಮಾಡಿದಂತಾಗತ್ತೆ ಕುಂಭಕರ್ಣ ಸಂಹಾರ ಮಾಡಿದ್ಯಾ ಅಂತ ಹನುಮಂತ ದೇವರು ಉತ್ ಬರ್ತೇನೆ ಆಗಲಿ ಅದು ಯಾರೇ ಇದು ಕೂಡ ರಾಮದೇವರ ಭೃತ್ಯ ಸಂಹಾರ ಮಾಡಿದಂತೆ ರಾಮದೇವರ ಸಂಹಾರ ಮಾಡಿದಂಥದ್ದು ಅಲ್ಲ ಆಗ ಹೌದಾ ಆ ರೀತಿಯಲ್ಲಿ ಭಗವಂತನ ಕೀರ್ತಿಯನ್ನು ನಾನು ಅಪಹರಿಸಿದಂತಾಗುತ್ತೆ ನನಗೂ ಚಿತ ಅಲ್ಲ ರಾಮದೇವರಿಗೆ ಇದರಿಂದ ಕೋಪ ಬರದೇ ಇರಬಹುದು ಅವ್ರಿಗೆ ಅಪ್ರೀತ ಆಗದೆ ಇರಬಹುದು ಒಳ್ಳೆಯದೇ ಮಾಡಿದಪ್ಪ ಅಂತಬಹುದು ಆದರೆ ನಮ್ಮದೊಂದು ಕರ್ತವ್ಯ ಇದೆ ನಾ ದೊಡ್ಡವ್ರೇನೋ ಒಂದು ಹಾಟೋಗಿನ್ನೋ ಹಪ್ಪಳೋ ಏನೋ ಸಂಜೆಗೆ ಅಂತ ಏನೋ ಎತ್ತಿಟ್ಕೊಂಡಿರ್ತಾರೆ ಮಕ್ಕಳಿಗೆ ಬೇಕಾಷ್ಟು ಕೊಡೋದೆಲ್ಲ ಕೊಟ್ಟು ಅವರು ಒಂದೆಷ್ಟೇನೋ ಇಟ್ಕೊಂಡಿರ್ತಾರೆ ಇವು ಹುಡುಗ ಕೈ ಹಾಕೊಂಡು ತಿಂದಾಕಿಬಿಡ್ತಾವೆ ಮಕ್ಕಳಿಗೆ ಬರೀ ತಿಂದಾಕಿಬಿಟ್ರೆ ಒಬ್ಬಾರಾ ಏ ಎಲ್ಲೋ ಇಟ್ಟಿದ್ದೆಲ್ಲೋ ಇದನ್ನ ಆದ್ರೆ ಆ ಮಕ್ಕಳಿಗೆ ಅವ್ರ ದೃಷ್ಟಿಯಿಂದ ನೋಡ್ಬೇಕಲ್ಲ ದೊಡ್ಡವರನ್ನ ನಾವು ತಿಂದುಬಿಟ್ರೆ ನಮ್ ತಪ್ಪಾಗತ್ತವರು ಅವರೇನು ಅದನ್ನು ಕ್ಷಮಿಸಿ ಬಿಟ್ಟರು ಬೇರೆ ಆಗುತ್ತೆ ಆದ್ರೆ ನಮ್ ತಪ್ಪಾಗ ಈ ಇಲ್ಲಿ ಆಚಾರ ಚಿತ್ರಣ ಮಾಡಿದ್ದಾರೆ ಅಲ್ಲಿದೆ ಇದು ಇಷ್ಟು ಸೂಕ್ಷ್ಮ ಅವಲೋಕನ ಮಾಡುವವರು ಯಾರು ಹನುಮಂತ ದೇವರು ಹೀಗಾಗಿ ಪ್ರತಿಯೊಂದು ಪ್ರಸಂಗದಲ್ಲೂ ಕೂಡ ಪರಮಾತ್ಮ ನೋಡಿ ನೋಡಿ ಅವರವರನ್ನು ಅಂತಹ ಕಾಲಕ್ಕೆ ಕಳಿಸ್ಕೊಡ್ತಾರೆ ಹನುಮಂತ ದೇವರನ್ನು ಮೊದಲು ಕಟ್ಟಿಸಿಕೊಟ್ಟಿದ್ದ ಅದಾದ್ಮೇಲೆ ಅಂಗದನನ್ನು ಅಂಗದನಿಗೆ ಏನಾದ್ರು ತೊಂದರೆ ಬಂತು ಅಂತಂದ್ರೆ ಈಗ ಮತ್ತೆ ಹಿಂದ್ಗಡೆ ಇವರೆಲ್ಲ ಇದ್ದಾರೆ ನೀವು ಒಬ್ಬನೇ ಅಂಗದ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಆವಾಗ ಸುಂದರಕಾಂಡದಲ್ಲಿ ಒಬ್ಬನೇ ಆತ ಹೋಗಿದ್ದಿದ್ರೆ ಕಟಾಕ್ ಬಿಟ್ಟಿರೋದಷ್ಟೇ ಆ ಬಲ ಸಾಕಾಗ್ತಿರ್ಲಿಲ್ಲ ಈಗ ಇವರೆಲ್ಲ ಹಿಂದೆ ಬಂದಿರೋದ್ರಿಂದಾಗಿ ಅಂಗದ ಹೋಗಿ ಮತ್ತೆ ಹಿಂದಿರಿಗೆ ಬರ್ಲಿಕ್ಕೆ ಅವಕಾಶ ಇದೆ ತುಂಬಾ ಹೆದರಿಬಿಟ್ಟಿದ್ದಾನೆ ಮೇಲೆಲ್ಲ ಹೀಗಾಗಿ ಸಾಧ್ಯ ಅದಕ್ಕೆ ನೋಡಿ ನೋಡಿ ಪರಮಾತ್ಮ ಅವರವ್ರನ್ನ ಕಳಿಸಿದ್ದಾನೆ ಅದನ್ನು ಮತ್ತೆ ಈ ಸಮಯದಲ್ಲಿ ಮೊದಲನೇ ಸತಿನೇ ಇವ್ರಿಗೂ ಕೂಡ ವಿಚಾರ ನಡೆಯುತ್ತೆ ಒಂದ್ಸತಿ ಹಾರು ಬರ್ತಿರ್ಲಿಕ್ಕೇನು ಉಷ್ಟಿಲ್ ಹೊಡಿತಾರೆ ಇಪ್ಪತ್ತು ಮುಖದಲ್ಲಿ ರಕ್ತ ಕರ್ಕೊಂಡು ಬೀಳುತ್ತಾನೆ ಬಿದ್ದು ಎದ್ದು ಮತ್ತೆ ಹೊಡಿತಾನೆ ಹನುಮಂತ ದೇವರಿಗೆ ವಿಕ್ವಲಾಂಗವತ್ತು ಸ್ವಲ್ಪ ಪೆಟ್ಟು ಬಿದ್ದಿದೆ ಅನ್ನೋ ಥರ ಬಗ್ತಾರೆ ಹನುಮಂತ ದೇವರು ಅದು ಮುಲ್ಲು ಬೀಳಲಿಲ್ಲ ಸ್ವಲ್ಪ ಬಗ್ಗುತ್ತಾರೆ ಬಗ್ಗ ತಕ್ಷಣ ಇವನು ಸಿಕ್ತು ಅವಕಾಶ ಕೂಡ ಬಿಡ್ತಾನೆ ತಡಿ ತಡೀ ಎಂದು ಕರಿತಿರ್ತಾರೆ ಅವನನ್ನ मारतिपी बीपी अल प्राशेद प्रहारितो मारुति बेड़ा बा जोतिये करीती ओडोग नीलन हिड़ता ओड अल्न अर्थ अगे ಲಕ್ಷ್ಮಣನಿಗೆ ಎತ್ತಲಿಕ್ಕೆ ಹೋದಾಗ ಮುಷ್ಟಿ ರಪ್ಪತ್ತು ಹೊಡೆದು ಹೋಗನ್ನು ಕೆಡವಿ ಇಲ್ಲಿ ಬಂದ್ಬಿಡ್ತಾರೆ ರಾಮದೇವರ ಹತ್ತಿರ ಕರ್ಕೊಂಡು ಬರ್ತಾರೆ ಅದಾದ ಮೇಲೆ ಎದ್ದೇಳ್ತಾರೆ ಇದಾದ್ಮೇಲೆ ಇನ್ನೊಮ್ಮೆ ಹೊಡೆತ ತಿನ್ನೋದು ಒಂದಿದೆ ಪ್ರಕಾರ ಇಬ್ರು ನೋಡಪ್ಪ ಸುಮ್ಮನೆ ನಾನು ನಾನು ನೀವು ಇಬ್ಬರು ಸಿಬ್ಬರು ಒಬ್ಬರ ಮೇಲೆ ಒಬ್ರು ಬಿದ್ದು ಹೊರಲಾಡಿ ಮಾಡಿ ಅವೆಲ್ಲ ಬೇಡ ಅವಕಾಶ ಕೊಡೋಣ ಮೊದಲು ನಾನು ಹೊಡೆದು ನೀವು ಮಲ್ಕೊಂಡ್ಬಿಡ್ತೀಯ ಹೇಳೋದಕ್ಕೂ ಸ್ವಲ್ಪ ಸಮಯ ಆಗುತ್ತೆ ಬೇಡ ನೀನೇ ಮೊದಲು ಹೊಡೆದು ಮುಷ್ಟಿಯನ್ನು ನೀನೇ ಮೊದಲು ಹೊಡಿ ಆಮೇಲೆ ನಾ ಹೊಡಿತೇನೆ ಹಾಗಾಗಬಹುದಾ ಇಬ್ಬರು ಒಬ್ರಿಗೊಬ್ರು ಹೊಡೆದ್ ಯಾರು ಯಾರಿದಿತ್ತು ಗೊತ್ತಾಗಲ್ಲ ಒಬ್ರ ಮೇಲೆ ಒಬ್ಬರು ಬಿದ್ದು ಹೊರಾಡಿ ನಮ್ಮ ಸೇನೆ ಕರ್ನಾಟಕ ಆಯ್ದು ಬೇಡ ಏನೇನು ಬೇಡ ಮುಷ್ಟಿಯುದ್ಧ ಮಾಡಬಹುದು ಸರಿ ಆಗಲಿ ತೊಟ್ಟು ರಾವಣ ಬಲ ನನ್ನ ಜೊತೆಯಲ್ಲಿ ಇಷ್ಟು ಇಷ್ಟು ಆಯ್ದು ಪರಾಕ್ರಮ ನೋಡಿದ್ದ ಅದು ಒಳ್ಳೆಯ ಬಂಡೆ ಕಲ್ಲು ಆ ವೀರರಿಗೆ ಆಸೆ ಇರುತ್ತೆ ಕೂಡ ಆಗಲಿಲ್ಲ ರಾವಣಂದು ಏನು ಪ್ಪ ಬಾರಿಗೆ ಹನುಮಂತೇವರಿಗೆ ಬೆನ್ನು ಸುದಿಲ್ಲ ಹಣ್ಣು ಹಾಕು ತಿನ್ಕೋಬೇಕು ಎಲ್ಲೋ ಮರ ಗಿಡ ತಿನ್ಕೋಬೇಕು ಈ ಹೌಸೌಸರ್ ತಿನ್ಕೊಂಡು ಆಪಿಸ್ಕೊಂಡು ಹೋಗ್ತಿರ್ತಾರ ಸೆಟಲೈಟ್ ಆಗಲ್ಲ ಹೊಟ್ಟೆಯಲ್ಲಿ ಸರಿಯಾಗಿ ಹಾಗಾಗಿತ್ತು ನೀ ಗೊತ್ತಿದೆಯಲ್ಲ ಎಲ್ಲ ಸರಿಯಾಗಿ ಚೇತರಿಸನ್ನೇ ಪಂಡಿತಾಚಾರ ಚಿತ್ರ ಮಾಡ್ತಾರೆ ಾವಣಾರಿ ಪ್ರಿಯ ನಟನ ಕುರಿಷ್ಟೇಷ್ಟು ಶ್ಲೋಕದ ಅರ್ಥ ಏನು ಹೇಳುತ್ತಿವೈವಾಯಿಗಿ ಮಾಡಿಕೊಟ್ಟು ಪದ್ಯಾದಿಪೂರ್ ಸ್ಫುಟಿತ ಕನಕ ಸತ್ವರ್ಮ ದೃಷ್ಟಾಸ್ತಿ ಕೂಟಂ ಅವನಿಗೆ ಎದುರು ಬರ್ತಾರೆ ಕಳ್ಳ ಸಾಮಾನ್ಯ ಮನೆಯಲ್ಲಿ ಸಂಪತ್ತಿ ಆರನ ಕದ್ದಿದ್ದವರು ಸ್ವಲ್ಪ ತಲೆ ಎದುರು ನಾ ಏನ್ರಿ ಮಾಡಿದೆ ಅವ್ನು ಹೊಡಿಬೇಕು ಮಾಡಬಾರದು ಮಾಡಿ ನಾವೇನು ಮಾಡಿದೆ ಅಂತಂದರೆ ಉನ್ಮತ್ತರ ತೋರಿಸಿದ್ರೆ ಬಡಿತಾರ ಹಾಕಿ ಅಂತಹದ್ದು ಬರೀ ಸಂಪತ್ತರ ಸಂಪತ್ತಿಗಿಮಾನಿ ರಮಾದೇವಲ್ಲಿ ಕಲಿತೆ ನಿಂದು ಹೊರಟಿದ್ದಾನೆ ಇನ್ನಂತಹ ಕಳ್ಳ ಇವನು ಕಳ್ಳರ ಕಳ್ಳ ಮಹಾಕಳ್ಳ ಇವನು ಈ ಕಳ್ಳ ಎದೆ ಒಂದು ಹೊಸ ಕವಚ ಸ್ಫುಟಿತ ಕನಕ ಹೊಳಿತಾ ಇರುವಂತಹ ಕನಕದ ಬಂಗಾರದ ಸತ್ವರ್ಮ ಬಡ್ಮ ಅಂತ ಕವಚ ಆ ಕವಚ ಹಾಕ್ಕೊಂಡು ಎದೆ ಉಪ್ಪಿಸ್ಕೊಂಡು ಬಂದರೆ ದುಷ್ಟಾಧಿಪ ಇವನು ದುಷ್ಟರಿಗೆ ಅಧಿಪತಿ ಅವನ ಹಾಗೆ ಉಪ್ಪಿಸಿಕೊಂಡ್ಮೇಲೆ ಕೋಪ ಬರುತ್ತೋ ಇಲ್ಲು ಜಗತ್ತನ್ನು ನಿಯಂತ್ರಣ ಮಾಡುವ ಪ್ರಭುಗಳು ಅವರ ಎದುರುಗಡೆಯೆಲ್ಲ ಹಿಮ್ಮನ್ನು ಹಿಂಗೆ ಹಾಕಿ ಕೊಟ್ಟರು ಅವನು ಮುಷ್ಟಿಯಲ್ಲಿ ಏಟರು ಅದು ಏನು ಆ ಅಷ್ಟ ಎಂಟು ದಿಕ್ಕನ್ನು ಕೂಡ ಅವರ ಕೈಗೆ ಬಂಗಾರದ ಕಡೆಗೆ ಹಾಕಿತ್ತು ಆ ಕಡೆಗೆ ಹೇಗಿತ್ತಂತೆ ಫಲಫಳ ಫಳ ಫಳ ಫಳ ಫಳ ಹಳಿತರ್ಬೇಕು ಒಮ್ಮೆ ಹಿಂಗೆ ತಿರುಗಿಸಿದ್ರು ಅಂತಂದರೆ ಎಂಟು ದಿಕ್ಕಿಗೆ ಆ ಮಿಂಚು ಹೊಡಿತತ್ತಂತ ಅಂತಹ ಕೈ ಕಡಗ ಆ ಬಲಿಷ್ಠವಾದ ಕೈಗೆ ಬಂಗಾರದ ಕಡಗ ಹಾಕಿದ್ದಾರಲ್ಲ ಅದನ್ನು ರಾಮದೇವರ ಸೇವೆ ಮಾಡ್ತೇನೆ ಅಂತ ಆ ಕಡೆಗ ಧಾರಣ ಮಾಡಿದ್ರೆ ಸೇವಕರು ಕಡಗ ಧಾರಣ ಮಾಡಬೇಕು ಪ್ರಧಾನ ಅರ್ಚಕರು ಪ್ರಧಾನವಾಗಿ ವಾಕ್ಯಾರ್ಥ ಮಾಡುವವರು ಇಂಥವ್ರಿಗೆ ಕಡೆಗೆ ಹಾಕ್ತಾರೆ ಯಾಕೆ ಅಂತಂದರೆ ಅವರ ಸೇವಾ ಮಾಡುವಾಗ ಅದು ಭೂಷಣ ಅದು ಸೊಮ್ಮೆ ಕೂತಾರ ಕಡೆಗೆ ಆಗಮ್ಯಾ ಭೇಟಿಗೆ ಅದು ಈ ಒಳ್ಳೆ ಅಡುಗೆ ಮಾಡಿದರೆ ಹೆಣ್ಣುಮಕ್ಳಿಗೆ ಅಂತ ಒಳ್ಳೆ ಕಡೆಗೆ ಹಾಕ್ತೇನೆ ಶುರುಚಿಯಾಗಿ ಅಡಿಗೆ ಮಾಡಿದ್ರೆ ಅದನ್ನು ಭೂಷಣೆಲ್ಲ ಕಣ ಕಣಕೊಂಡವರು ಹಾಕಬಾರದು ಅದನ್ನೆಲ್ಲ ಒಂದಕ್ಕ ಒಂದೊಂದು ಕಣ್ಕೊಂಡವರು ತಗೊ ಮನೆ ಮುಂದೆ ಕಾರ್ಯಕೊಂಡ್ಬಿಟ್ಟು ಏಕೆ ಧೂಳೋಳಿ ಅಂತವಲ್ಲ ಅಂಥ ಒಳ್ಳೆ ಕೆಲಸದಲ್ಲಿರಬೇಕು ಅಂತ ಮಾಡ್ತಾರೆ ಚತ್ತರಿ ದುಡ್ಡಿದೆ ಅಂತ ಒಮ್ಮೆ ನೆಲೆಸಿಕೊಂಡ್ರೆ ಅದನ್ನು ಒಂದಕ್ಕೂ ಒಂದೊಂದು ಅರ್ಥ ಇರುತ್ತೆ ಎಲ್ಲಾ ದುರ್ಬಳಕೆನೆ ಆಗುತ್ತೆ ಅಂಥ ಕಡಗವನ್ನು ಹಾಕಿದವರು ಮುಷ್ಟಿ ಮಾಡಿ ಎತ್ತಿವರಿಗೆ ಎದೆಗೊಂದು ಸತ್ಯ ಅಪ್ಪಳಿಸಿದ್ರೆ ಪ್ರಕಟ ತಟತಟ ಅತಿ ಚಂಕೋಜನ ಭೂ ನಿಸ್ಪಿಷ್ಟಂ ಆಮೇಲೆ ಎಲುಬುಗಳನ್ನ ಎದೆಯ ಹಂದರದ ಎಲುಬುಗಳೇನಿದ್ದಾವೆ ಎಷ್ಟು ಎಲುಬುಗಳಿರ್ತಾವೆ ಅಷ್ಟು ಪುಡಿಪುಡಿಯಾಗಿ ಕವಚ ಹಳ್ಳಾಯ್ತಂತೆ ಎಲುಬುಗಳನ್ನು ಪುಡಿಪುಡಿಯಾಗಿ ಕವಚ ಹಳ್ಳಾಗಿ ಒಳಗಡೆಯಲ್ಲಿದ್ದ ರಕ್ತ ಬುಳು ಬುಳು ಬುಳು ಬುಳು ಬುಳು ಬಂದು ಆ ಕವಚ ತುಂಬ ಎತ್ತರದ ಹತ್ತಿರದ ಶರೀರ ಅದರಲ್ಲಿ ಎದೆ ನೆಗ್ಗಾಗಿದೆ ಅದರೊಳಗಡೆ ಎಲ್ಲ ರಕ್ತ ತುಂಬಿಕೊಂಡಿದೆ ನೋಡ್ತಾ ಇರೋರಿಗೆ ಏನಂತ ಕಾಣಬೇಕು ದೂರದಿಂದ ಮೇಲಿಂದ ಎಲ್ಲ ಹೊಡ್ದಾರೆ ನೋಡ್ತಾ ಇರೋರಿಗೆ ಏನ್ ಅದಕ್ಕೆ ಉಪಮಾನ ಕೊಡ್ತಾರೆ ಹೇಗಿತ್ತು ಅಂತ ಬಂಗಾರದ ಬೆಟ್ಟದಲ್ಲಿ ಮಾಣಿಕ್ಯದ ಸರೋವರ ಕಂಡ್ರೆ ಹೇಗಿತ್ತು ಹಾಗಿತ್ತು ಅಂತ ತಂಗ್ ಅರ್ಥ ಆಗೋಲ್ಲ ಅರ್ಥ ಮಾಡಿಸ್ಬೇಕಾದ್ರೆ ಕಷ್ಟ ಇದೆ ಅಂಥ ಕವಿತೆ ಅದು ಈ ನಾವೆಲ್ಲ ಸರೋವರಗಳನ್ನು ನೋಡಿರ್ತೇವೆ ಹ್ಯಾತದ ಹಸೂರು ಸರೋವರ ಕಾಣುತ್ತೆ ಪಾಚಿ ಪೆಟ್ಟಿದ್ದ ಆತರ ಕಾಣುತ್ತಲ್ಲ ಯಾಕೆಂದ್ರೆ ನೀರು ಸ್ವಚ್ಛ ಇರೋದು ಮಹಾನಂದಿ ಅಂತ ಒಂದು ಊರಿದೆ ಯಾರನ್ನು ನೋಡಿದರೆ ಆಂಧ್ರದಲ್ಲಿ ಮಹಾನಂದಿ ಅಂತ ಒಂದು ಊರಿದೆ ಮಹಾನಂದಿ ಅಲ್ಲಿ ಮಹಾನಂದಿ ಅದು ಲಿಂಗದ ಮೇಲೆ ನಂದೀಶ್ವರ ಕಾಲಿಟ್ಟು ಬಿಟ್ಟಿದ್ದಾನೆ ಸರಿಯಾಗಿ ಕಾಲಿನ ಬಿರುತ್ತದೆ ಇಷ್ಟ ಲಿಂಗ ಕಾಲಿಟ್ಟುಬಿಟ್ಟಿದ್ದಾರೆ ಅದರ ಮೇಲೆ ಶ್ರೀಶೈಲದಿಂದ ಬರಬೇಕಂತ ಸಿಗತ್ತ ಆ ಶ್ರೀಶೈಲದಿಂದ ಈ ಕಡೆಗೆ ಬರಬೇಕಂತ ಕಾಣುತ್ತೆ ಅಲ್ಲಿ ಕಾಲಿಟ್ಟುಬಿಟ್ಟಿದ್ದಾರೆ ಕಾಲಿಟ್ಟುಬಿಟ್ಟಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಈ ಪ್ರದೇಶ ಸೀದಾ ನೇರವಾಗಿ ಹಾಕೊಂಡು ಎರಡು ಸರೋವರದಲ್ಲಿ ಬಿದ್ದು ಆಮೇಲೆ ಒಂದು ದೊಡ್ಡ ಸರೋವರಕ್ಕೆ ಹೋಗುತ್ತೆ ಆ ಸರೋವರದಲ್ಲಿ ಪ್ರಾಯ ಇಷ್ಟ ನೀರು ಇರುತ್ತೆ ಕೆಳಗಡೆಯಲ್ಲಿ ಯಾವ ಕಲ್ಲಿದೆ ಏನೇನಿದೆ ಅಂತ ಆ ನೀರಿನ ಪ್ರಭಾವ ತುಂಬಾ ದೂರದಿಂದ ನೋಡಿದ್ರೆ ಆ ಕಲ್ಲಿ ಯಾವ ಬಣ್ಣ ಇದೆಯಲ್ಲ ಆ ಬಣ್ಣದಲ್ಲಿ ಕಾಣುತ್ತೆ ಅಂತ ದಿನ ಊಹೆ ಮಾಡ್ಕೊಳ್ಳಿ ಆ ಅದು ಹಾಗೆ ಆ ಕಲ್ಲಿ ಯಾವ್ದು ಹಾಕಿರ್ತಾರ ಹಾಸು ಕಲ್ಲು ಹಾಕಿ ಅದು ಮಾಣಿಕ್ಯ ಹಾಕಿದ್ದಾರೆ ಅಂತ ಕಲ್ಪನೆ ಮಾಡಿಕೊಳ್ಳಿ ಮಾಣಿಕ್ಯ ಅಂದ್ರೆ ಅದು ಭೂಬಿ ಉಂಗ್ರಾಕೊಳ್ಳುವುದು ಬಹಳ ಕಷ್ಟ ಇದೆ ದಾಳಿಂಬೆ ಬೀಜ ಇದ್ದ ದಾಳಿಂಬೆ ಬೀಜದ್ದೇ ಬಣ್ಣ ಅದು ಸೂರ್ಯನ ಕಲ್ಲು ಮಾಣಿಕ್ಯ ಅಂತ ಹೋಗ್ತಾರೆ ಆ ಕಲ್ಲ ಇಷ್ಟಿಷ್ಟೇ ಅಲ್ಲ ದೊಡ್ಡ ದೊಡ್ಡ ಹಾಸು ಕಲ್ಲುಗಳನ್ನು ಗ್ರಾನೈಟ್ ಇದ್ದ ಹಾಗೆ ಅಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನ ಹಾಕಿ ನೀವು ಆ ಸರೋವರ ನಿರ್ಮಾಣ ಮಾಡಿದ್ದರೆ ಬಂಗಾರದ ಬೆಟ್ಟ ಅದರ ಮೇಲೆ ಮಾಣಿಕ್ಯದ ಕಲ್ಲುಗಳನ್ನ ಹಾಕಿ ಸರೋವರ ನಿರ್ಮಾಣ ಮಾಡಿದರೆ ಅಲ್ಲಿ ಬೀಳುವ ನೀರು ಯಾವ ಬಣ್ಣ ಕಾಣುತ್ತೆ ಈ ರಾವಣ ದೂರದಿಂದ ನೋಡಿದ್ರೆ ಅವನಿಗೆ ಎದೇ ಭಾಗ ಪ್ರಕಟ ತಟತಟ ಹಾಟಕಾದ್ರ ಪ್ರಕಟ ತಟತಟಾ ಕಾತಿ ಶಂಕೋ ಜನ ಅಂತ ಅತಿ ಶಂಕ ಸಂದೇಹ ಕೊರೋ ಅಷ್ಟ ಆಗಿತ್ತು ಹಾಗೆ ಮಾಡಿಬಿಟ್ಟಿದ್ರು ಅವನ ಅವಸ್ಥೆಯನ್ನ ಅಂತ ಇಪ್ಪತ್ತ ಕೈ ಹತ್ತು ತಲೆ ಚಾಚಿದ್ರು ರಾವಣಾರಿ ಪ್ರಿಯ ನಟನ ಪಟು ಮುಷ್ಟಿರಿಷ್ಟಂ ಪ್ರದೇಷ್ಟು ಚಿಮ್ನೆಷ್ಟೇ ಮೇಸತೆ ರಾವಣಾರಿ ಪ್ರಿಯ ನಟನಪಟು ಮುಷ್ಟಿ ಆ ಮುಷ್ಟಿಯೇ ರಾಮದೇವರಿಗೆ ಅತ್ಯಂತ ಪ್ರಿಯವಾಗಿ ನಟನೆ ಮಾಡಿದ್ದೆ ಅಷ್ಟ ಒಂದೊಂದು ಅವಯವ ಒಂದೊಂದು ಆಭರಣ ಅದಾಗಿದೆ ಇಂತಹ ಹನುಮಪ್ಪನ ಮುಷ್ಟಿ ನಾವೇನಾರು ಕೇಳಿದ್ರು ರಾಮದೇವರಿಗೆ ಬೇಕಾದದ್ದನ್ನೇ ಮಾಡಿಕೊಟ್ಟು ಬಿಡ್ತೀವಿ ರಾಮದೇವರಿಗೆ ಏನು ಬೇಕು ಅಂತಂದ್ರೆ ಅದನ್ನು ಮಾಡ್ಕೊಡ್ತಾ ಅದನ್ನೆಲ್ಲ ಸಾಧಿಸಿದಂತ ಅದು ಅಶಕ್ಯ ತಗೊಂಡು ಕೈಯಲ್ಲಿ ಹಿಡಿದು ಸೀತಾದೇವಿಯರಿಗೆ ಅಂಕಿತ ದುಂಗರ ಕೊಟ್ಟಿದ್ದು ಅಲ್ಲಿ ಅವರ ತಮ್ಮ ಶಿರೋರತ್ತ ಕೊಟ್ಟರು ಅತ್ತನ್ನು ಒಪ್ಪಿಸಿದ್ದು ಇವೆಲ್ಲ ಮಾಡಿದ್ದ ಮುಷ್ಟಿಗೆ ಇಷ್ಟೆಲ್ಲ ಅಸತ್ಯ ಕಾರ್ಯಗಳನ್ನು ಮಾಡಿದಂತಹ ಮುಷ್ಟಿ ನಾನೊಬ್ಬ ಅಲ್ಪ ಏನೋ ಎಂದು ಕೇಳಿದ್ರೆ ಮುಷ್ಟಿ ಇಷ್ಟೊಂದು ಪಡೆದೇ ಎಷ್ಟೊಂದು ಸುಮ್ಮನೆ ಅಷ್ಟೇ ನಾನೇನಾರು ಒಂದ್ ಸ್ವಲ್ಪ ಕೇಳ್ಕೊಂಡ್ರೆ ಒಲ್ಲೇ ಎತ್ತಂತಾನೆ ಅವ್ರೆ ಆಗೋಲ್ಲ ಅಂತಾಳೆ ಆಗದೆ ಹೋದಿತಾ ಅಂತ ಅಂದ್ರೆ ನಾವು ಏನ್ ಕೇಳ್ತೀವಲ್ಲ ಕೊಡ್ರಿ ಎಂದು ಹೇಳುವ ಕ್ರಮ ನಾವು ಹೇಳುವ ವಾಯು ಸ್ಥಿತಿಯಲ್ಲಿದೆ ವಸ್ತುಸ್ಥಿತಿಯಲ್ಲಿ ಮನೆ ತುಂಬಾ ಚಿನ್ನ ವಜ್ರ್ಯಂಗ ಬೇಕಾಟ ಸಂಪತ್ತಿದೆ ಒಂದೊಂದು ತುತ್ತು ಒಂದೊಂದು ಹೊತ್ತು ಒಂದೊಂದು ತುತ್ತು ಊಟಕ್ಕೆ ಮಂದಿ ಮನೆಯಲ್ಲಿ ಭಿಕ್ಷೆ ಬಿಡ್ತೀವಿ ಸಿಗ್ಲಿಲ್ಲ ಅಂತ ಅರ್ಥ ಆಗ್ಬೋತೀವಿ ಹೀಗಾದ್ರೆ ಹಾಗೂ ಹಾಗಾಗಿ ಪರಿಸ್ಥಿತಿ ಏನು ಸಂಪತ್ತಿಲ್ಲ ನಮ್ಮಲ್ಲಿ ಭಾರತೀಯ ಸಂಪತ್ತು ಅದರಲ್ಲೂ ಕೂಡ ಹರಿವಾಯಿಗಳು ಗುರುಗಳು ದೇವತೋತ್ತಮ ಅವರ ಮಂದಿ ಸಂಪತ್ತು ಸುಮ್ಮನೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವ ಅಂತ ಸಂಪತಿ ನಮಗೆ ಬಳಕೆ ಮಾಡಿಕೊಳ್ಳುವ ಯೋಗ್ಯತೆ ಇಲ್ಲ ಅಷ್ಟೇ ನಮಗೆ ಅದು ಏನಿದೆ ಅಂತ ಪರಿಚಯ ಇಲ್ಲ ನಮಗೆ ರಥ ಸಕಾರ ರಥ ರಥ ಅದರ ಮೇಲೆ ಉಪಚಾರ ಎಲ್ಲ ಮಾಡಿಸಿಕೊಂಡಿದ್ದ ಒಳ್ಳೊಳ್ಳು ಔಷಧಿಗಳ ಕಾಲಕ್ಕೆಲ್ಲ ಪನ್ನೀರು ಬಿರು ಎಲ್ಲ ಸುಮ್ಮನೆ ದೃಷ್ಟಾಂತ ಕೊಟ್ಟಿರುವ ಕೆಲವು ಕ್ರಿಕೆಟ್ ದೃಷ್ಟಾಂತ ಕೊಡಬೇಕಾಗತ್ತೆ ಈ ಕ್ರಿಕೆಟ್ ಅಲ್ಲಿ ಆಟಾಡ್ತಾ ಇರೋರಿಗೆ ಕೈ ಕಾಲೆಲ್ಲ ಮುರಿದು ಹೋಗ್ಬಿಟ್ಟಿರುತ್ತೆ ಉಳಕಿ ಅಷ್ಟೊಂತ ಒಂದು ಸ್ಪ್ರೇ ಪ್ರೇ ಮಾಡಿಬಿಡ್ತಾರೆ ಸ್ಪ್ರೇ ಮಾಡಿದ್ರೆ ನೆಟ್ಟ ಬಿಡ್ತಾರ ಆಮೇಲೆ ಬಡ್ಕೋತಾನೆ ಉಪಚಾರ ಮಾಡಿಬಿಡ್ತಾರೆ ನೋಡಿ ಅದನ್ನ ಇವೇ ಹೀಗಿದ್ದ ಕೇಳ್ತೀರಾ ಅದನ್ನ ಅವ್ರಲ್ಲ ಅಂತ ಉಪಚಾರಗಳಲ್ಲ ಇರೋ ರಾವಣ ಅಸತ್ಯ ಉಪಚಾರ ಎಲ್ಲ ಮಾಡಿದ್ರೆ ಮತ್ತೆಲ್ಲ ಏನಿದೆ ಎಲ್ಲ ಸರಿ ಹೋಗ್ಬಿಡ್ಬೇಕು ವಿಶದೀಕರಣಿ ಮುಂತಾದವುಗಳಲ್ಲ ಇದ್ದಾವೆ ಔಷಧಿಗಳು ಒಳಗೆ ಮೂಳೆ ಮುರಿದು ಐದು ನಿಮಿಷಕ್ಕೆ ಮೂಳೆ ನೆಟ್ಟ ಬಿಡುತ್ತೆ ನೆಟ್ಕಾಗಿ ಬೇಕಾಗಿದ್ದರೆ ನಮ್ಮಲ್ಲೆಲ್ಲ ಇಪ್ಪತ್ತೊಂದು ದಿವಸ ಬೇಕು ಆ ಕ್ಯಾಲ್ಸಿಯಂ ಬೆಳಿಬೇಕಾಗಿದ್ರೆ ಅಲ್ಲ ಅಂಥ ಔಷಧಿಗಳು ಒಳಗೊಂದಿಸ್ಕೊಡೋದು ಹೊರಗೊಂದಿಸ್ ಕಟ್ಟೋದು ಇವೆಲ್ಲ ಮಾಡಿಬಿಟ್ರೆ ಬೇಗ ಆ ಕ್ಷಣದಲ್ಲಿ ಬೆಳಕೊಂಡ್ಬಿಡ್ತಿತ್ತು ಮತ್ತೆ ಹೋಗ್ತಿದ್ರು ಯುದ್ಧಕ್ಕೆ ಒಳಗಡೆಯಲ್ಲಿ ಈ ಬಾಣಗಳು ಇವೆಲ್ಲ ಹೊಕೊಂಡ್ಬಿಡೋದಲ್ಲ ಅದಕ್ಕೆ ಔಷಧಿಯನ್ನು ಕೊಟ್ಟರೆ ಅದನ್ನ ಸುವರ್ಣ ಕರ್ಣಿಕೆ ವಿಶಲ್ಯ ಕರ್ಣಿಕೆಲ್ಲ ಔಷಧಿಗಳು ಇದನ್ನ ವಿಶಲ್ಯಕರ್ಣಿಕೆ ಅಂತಲ್ಯ ಅಂತಂದ್ರೆ ಈ ಆಯುಧಗಳು ದೊಡ್ಡ ದೊಡ್ಡ ಆಯುಧಗಳು ಒಳಗೆ ಹೋಗಿ ನೆಟ್ಕೊಂಡ್ಬಿಟ್ಟಿದ್ರೆ ಅದು ತೆಗಿಲಿಕ್ಕೆ ಆಗೋಲ್ಲ ತೆಗಿಬೇಕಾಗಿದ್ರೆ ನೋವು ಹಿಂಸೆ ಆಗುತ್ತೆ ಅದಕ್ಕೆ ಔಷಧಿ ಕೊಡೋದಂತೆ ಅಲ್ಲೇ ಕರ್ಗಹೋಗ್ತಿರ್ತಂತೆ ಆಯುಧದ ತುಂಡುಗಳು ಅಲ್ಲೇ ಕರ್ಗ ಹೋಗ್ತಿತ್ತಂತೆ ಈ ನಮ್ಮಲ್ಲೇ ಕಾಲಿಗೆಗಳು ಚುಚ್ಚುಬಿಟ್ರೆ ಅಥವಾ ಗಾಜು ಅಥವಾ ಬೇಡದೇ ಇರುವಂತಹ ವಿಷಕಾರಿಯಾದ ಇದೆಲ್ಲ ಎಕ್ಕೆ ಹತ್ತಿ ಎಕ್ಕೆ ಹಾಲು ಎಲ್ಲ ಹಾಕಿ ಒಂದೇ ಮೂರು ದಿವಸ ಕಟ್ಟಿಬಿಟ್ರೆ ಅಷ್ಟು ಜಾಗ ಕೀತುಕೊಂಡು ಎಲ್ಲ ಇಷ್ಟು ಹೊರಗೊಂಡ್ಬಿಡುತ್ತೆ ಯಾವ್ದು ಅದು ಬೇಕಾಗಿಲ್ಲ ದುಡ್ಡು ಕೊಟ್ಟು ತಗೊಂಡ್ಬರ್ಬೇಕು ಈಗೆಲ್ಲ ಊರಿ ದುಡ್ಡು ಹೆಚ್ಚಾಗಿದೆ ಈಗೆಲ್ಲ ದುಡ್ಡು ಕೊಟ್ಟು ತಂದ್ರೆ ಅದಕ್ಕೆ ಬೆಲೆ ಹಿರಿಯರಿದ್ರೆ ಬಯ್ಯೋಲ್ಲ ಸೊಕ್ಕ ಹೆಚ್ಚಾಗಿದೆ ಅದಕ್ಕೆ ದುಡ್ಡು ಕೊಟ್ಟು ರೊಕ್ಕ ಕೊಟ್ಟು ತರ್ತೆ ಹಂಗಾಗಿದೆ ಈಗೆಲ್ಲ ನಮ್ಗೆ ಈಗೆಲ್ಲ ಬೇಕಾಗಿಲ್ಲ ಇದೆಲ್ಲ ಮಾಡೋದು ನೋಡುತ್ತೂ ಇಲ್ಲ ಮಾಡ್ಲಿಕ್ಕೆ ಗಿಡಗಳು ಸುಡೋದು ಇಲ್ಲ ಇವಾಗ ಅಳ್ಕೊಂಡಿದ್ದೇವೆ ಅದು ಹಿತ್ಲ ಗಿಡ ಮದ್ದಲ್ಲ ಅಂತ ಮೊದಲೇ ಹೇಳ್ತೀವಿ ಈಗ ಇತ್ ಇಲ್ಲ ಗಿಡ ಬೆಳೆಯೋದು ಈಗ ಹಾಗಿರೋದ್ರಿಂದ ಅದನ್ನ ಮತ್ತವೆಲ್ಲ ಉಪಚಾರ ಮಾಡಿಸಿಕೊಂಡೆ ಎದ್ದು ಬಂದ್ಬಿಟ್ಟು ರಥೆ ಸ್ಥಿತೆ ಭೂಮಿ ತಲೆ ಸ್ಥಿತಿ ಸ್ಯಾತ್ ಇತಿತ್ರ ಸಮಾರೋಪ್ಯ ರಾಕ್ಷಸ ಎಲ್ಲಿ ಬರ್ತಾ ಇದ್ದಾನೆ ರಾಮಚಂದ್ರ ದೇವರು ಕರಿತಾ ಇದ್ದಾನೆ ವೀರಾವೇಳ್ತಾ ನಿಂತಿದ್ದಾನೆ ಹನುಮಂತದೇವರು ತೋರು ನೋಡೋದು ಪಾಕಿಷ್ಟ ಅವನು ರಥದ ಮೇಲೆ ಬರ್ತಾ ಇದ್ದಾನೆ ಈ ಜಗದು ಪರಮಾತ್ಮ ಮೇಲೆ ನಿಂತಿರುದೇ ಹೋಗಲ್ಲ ನಾನು ಸ್ವಾಮಿ ಅವನು ಹೀಗೆ ನೆಲದ ಮೇಲೆ ನಿಂತಿರ್ಬೇಕಾ ತಮ್ಮ ಶರೀರ ಬೆಳೆಸಿಬಿಟ್ರು ಎಂಥ ದೊಡ್ಡ ಗಾತ್ರ ಬೆಳೆಸಿಬಿಟ್ರು ಸುವರ್ಣ ಗಾಯ ಮೊದಲೇ ಅವನು ತುಂಬಾ ರೂಮಕೂಪುಗಳು ಅದರ ಮೇಲೆ ಹಾಕಿರುವ ಆಭರಣ ವಿಶೇಷಗಳು ಅಂಥದ್ದು ಆ ಮೂವತ್ತೆರಡು ಲಕ್ಷಣ ಸಂಪನ್ನ ಇವರು ಮಹಾನುಭಾವ ಹನುಮಂತು ದೇವರು ಎಂಥ ಗಾತ್ರ ಹೋಗಿ ಶರೀರ ಬೆಳೆಸಿದ್ರು ಸೀದಾ ಹೋಗಿ ಹಗಲು ಹೊಟ್ಟಿದ್ರು ಅಂತ ಪರಮಾತ್ಮ ಹಾಕ್ಸಾಗೆ ಕೂಡ ಪರಮಾತ್ಮ ಅದನ್ನು ಆ ಕಡೆ ಈ ಕಡೆ ಹೋಗಿ ಹಗಲಿನ ಕಾಲ ಹಾಕೊಂಡು ನಿಂತುಬಿಟ್ಟೆ ಪರಮಾತ್ಮ ಈಗ ಹಿಂಗೆ ನೋಡ್ಬೋದು ಅವೀ ಹಿಂಗೆ ನೋಡ್ಬೋದು ಯುದ್ಧ ಮಾಡುವಲ್ಲ ಕೆಳಗಿದೆಯಾ ಅಂತಲ್ಲ ಹಿಂಗೆ ನೋಡ್ಕೊಂಡು ಯುದ್ಧ ಮಾಡ್ಬೇಕು ಅವರು ಹಾಗೆ ಅಂತ ನಿಂತುಬಿಟ್ಟು ತಮ್ಮ ಹೆಗರು ಮೇಲೆ ನಿಲ್ಲಿಸಿಕೊಳ್ತಾ ಪರಮಾತ್ಮನ ಯುದ್ಧಕ್ಕೆ ಎಂತ ಸಾರ್ಥ ಬಂದಿಲ್ಲ ಇದೆಲ್ಲ ಹೇಳ್ಬಿಟ್ಟು ಬರೋದಲ್ಲ ಇದೆಲ್ಲ ಏನಾರ ಹನುಮಪ್ಪ ಬರಲಿಲ್ಲ ಅದು ಮಾಡಲಿಲ್ಲ ಅಂತ ನಿಜವಾದ ಪ್ರೀತಿ ಇದ್ರೆ ನಡೆದು ಹೋಗುತ್ತೆ ನಿಜವಾದ ಪ್ರೀತಿ ಗೌರವ ಹೀಗೆ ರಾಮದೇವರ ಸೇವಾ ಮಾಡಿದವರು ಯಾರು ಹನುಮಂತ ದೇವರ ಆ ವೈಭವ ಅಷ್ಟಿದೆ ಅದಕ್ಕೆ ಇವತ್ತಿಗೂ ಒಂದು ಕೋತಿ ವಿಗ್ರಹಕ್ಕೆ ಕಂಡು ಕಂಡು ಕಡೆಗೆ ಭಾರಿ ಉತ್ಸವ ನಡೆಯುತ್ತೆ ಅಂತಂದರೆ ಕಾರಣ ಏನಿರಬಹುದು ಇನ್ನೆಷ್ಟು ಸೇವೆ ಮಾಡಲು ಬೇಕು ಅವರ ಆಕಾರದಲ್ಲಿ ಒಂದು ಒಂದು ಅಂಗಾರದಲ್ಲಿ ಬರದ್ರೆ ಕಣ್ಣು ಉಬ್ಬು ಬಿಡುತ್ತಾ ಹಾಗೇನೆ ಎಷ್ಟು ಕಡೆ ಆಕಾರ ಹಾಗಾಗಿ ಉಗ್ರ ಬಂದಿದೆ ಬೇರೆ ಬೇರೆ ಆಕಾರದಲ್ಲಿ ಯಾಕೆ ಉಬ್ಬರ ಅಲ್ಲ ಹೋಗಲ್ಲ ಕೆಲ ಆಕಾರ ಇಲ್ಲವೂ ಇಲ್ಲ ಬೇರೆ ಯಾವ್ದನ್ನ ಆಕಾರದ ಯಾವುದೋ ಅವರ ಉಬ್ಬೋದು ಪ್ರಕೃತಿ ಅದಕ್ಕೆ ಆ ರೀತಿಯಲ್ಲಿ ಒಗ್ಗಿದೆ ಅಂತಾದ್ರೆ ಇನ್ನೆಷ್ಟು ಆ ಪ್ರಕೃತಿ ನಿಯಮಕರಿದ್ದಾರೆ ಮಹಾನುಭಾವ ಊಹೆ ಮಾಡಬಹುದು ಅದನ್ನೆಲ್ಲ ರಹಸ್ಯ ರಾಮವಸ್ಯಹಯಾನ ಹೆಂಗೆ ಕೊಡ್ತಿರ್ಲಿಕ್ಕೇನೆ ರಾಮದೇವ ನಕ್ಕನಂತೆ ಹಣ್ಣು ಮನಿ ಇಷ್ಟು ಸೇವಾ ಮಾಡ್ತೀವಿ ಇಷ್ಟು ಪ್ರೀತಿ ಮಾಡಿದೆ ಅಪ್ಪ ನಕ್ಕನಂತೆ ಪರಮಾತ್ಮ ಸೇವಾಕ್ಕೆ ಅಂದ್ರೆ ಏ ನಿನ್ನೇ ಬೇಡ ನಾನು ನಿಲ್ಲ ಸರಂತ ಎಲ್ಲ ಏರ್ಕೊಂಡು ಆ ವೇಗದಿಂದ ಅವನು ಬರೋದೊಳಗೆ ಇವರು ವೇಗದಿಂದ ಬಂದಲ್ಲಿ ಹೆಗಲು ಒಟ್ಟಬೇಕು ಅದ್ರ ಮೇಲೆ ದಪ್ಪಂತ ಹಾರಿ ಪರಮಾತ್ಮ ನಿಂತುಕೊಳ್ಳು ಅವೆಲ್ಲ ಅದ್ಭುತವಾದ ಚಿತ್ರಣ ಆ ಕಾಲಕ್ಕೆ ನಿಲ್ಲಿಸಿಕೊಂಡು ಯುದ್ಧ ಶುರುವಾಯ್ತು ಧೋರುಶಿ ಕಟ್ಟ ಸಕಲಾಯುಧಾನಿ ಛತ್ರಜಿತ್ಯ ಚ ಕತ್ತ ಮೌಲಿ ಬರ್ತೇ ಒಂದು ಬಾಣ ಪ್ರಸಾರ ಅವನು ಮಾಡಿದ್ದಾನ ಅಷ್ಟೇನೆ ಅವನ ಸ್ವಲ್ಪ ಧ್ವಜಕ್ಕಿತ್ತು ಹೋಯ್ತು ಅದರ ಮೇಲೆ ಛತ್ರಿಗಿತ್ತರ ಹಾಕಿ ಅದಕ್ಕಿಂತ ಹೋಯ್ತು ಸಾರತಿಗಿಂತ ಹೋದ ಅವನು ಕುದುರೆಗಿದ್ರೆ ಕೇಳ ಅದನ್ನೆಲ್ಲ ಹೊಡೆದಾಗ್ತಾ ಪರಮಾತ್ಮ ಬಿಲ್ಲಿ ಹೇಳ್ಕೊಳ ಬಿರಿದೋಯ್ತು ನೋಡಿ ನೋಡಿದರೆ ಫಟ್ ಫಟ್ ಫಟ್ ಫಟ್ ಎಲ್ಲ ಹೊಡೆದಾಕ್ತ ಪರಮಾತ್ಮ ರಾವಣ ನೋಡ್ತಾ ಇದ್ದಾನ ನನ್ನ ಮುಂದೆ ಅದು ಮುಂದಂತಾನೆ ಹುಟ್ಟು ಹುಡುಗ ಲೋಕದೃಷ್ಟಿಯಿಂದ ನೋಡಿದರೆ ಇಂದ್ರನ ಜಿತ್ತು ಅತ್ಯಂತ ಹಿರಿಯ ರಾವಣನ ಪುತ್ರ ರಾಮನ ಮುಂದೆ ತುಂಬ ಹಿರಿಯ ತುಂಬ ವಯಸ್ಸಾದವನು ಈ ಇಪ್ಪತ್ತಾಗಿ ಇಪ್ಪತ್ತೈದು ವರ್ಷದ ಹುಡುಗ ಇವನಷ್ಟೇ ಇನ್ನು ಲೋಕದೃಷ್ಟಿಯಲ್ಲಿ ನೋಡಿದ್ರು ಅವನು ನರರಾಜ ಪುತ್ರಕ ಅಂತ ಅದು ಮುಂದೆ ಇಷ್ಟು ಇದ್ದರೆ ಆ ವೀರತನವನ್ನು ನೋಡ್ತಾ ಗಾಬರಿ ಆಗ್ತಾನ ಆ ಕಾಲದಲ್ಲಿ ಚಕತ್ತ ಮೌಲ್ಯ ಅವನ ತಲೆ ಮೇಲಿದ್ದು ಕಿರೀಟ ಕೂಡ ಹೆಗರಿಸ ತಲೆ ಬರಡು ಬರಡಾಗೋಯ್ತು ಕರ್ತವ್ಯ ಮೂಡಂ ತನ್ನ ವೀಕ್ಷ ರಾಮಃಾ ಪುನರ್ಜಗಾದಾ ಶುಗರ ಹಂಪ್ರಯಾಯಿ ಕೈಯಲ್ಲಿ ಮೃದು ಹವಿರ ಬಿಲ್ಲಿದೆ ನೋಡ್ತಾನೆ ಹಿಂಗ್ ನೋಡ್ತಾನೆ ಹಿಂಗ್ ನೋಡ್ತಾನೆ ಏನ್ ಮಾಡಲಿ ತಲೆ ತುರ್ಸ್ಕೊಳ್ಳಿ ಶುರು ಮಾಡಿದ ರಾವಣ ಒಂದೇ ಹತ್ತತ್ತು ತಲೆ ತುರ್ಚಿಕೊಳ್ತಾ ಏನ್ ಮಾಡ್ಬೇಕು ಹತ್ತು ತಲೆ ಇದ್ರೂ ಏನ್ ಮಾಡ್ಬೇಕು ಗೊತ್ತಾಗಲಿಲ್ಲ ಕರ್ತವ್ಯ ಮೂಢನಾಗ್ ನಿಂತಿದ್ದಾರೆ ರಾಮದೇವರಂತೆ ನಗಿತಾ ನಗತಂತೆ ಈ ಸಾಧಾರಣ ತುಂಬಾ ಏನಕ್ಕೂ ಕೆಲ್ಸಕ್ಕೆ ಬರ್ತೇವೆ ಏನಂತಾರೆ ತಟ್ಟಿ ಬಾವು ಮನೆಗೆ ಹೋಗು ಈಗ ಹೋಗು ನಿಂದೇನೇನಿದೆ ಎಲ್ಲ ಮುರ್ಚ್ಕೊಂಡ್ಬಾ ಅಂತ ಸಮಸ್ತ ಭೋಗ್ರಂ ಏನೇನು ಕಡೆ ಆಸೆ ನಿಂದ ಏನೇನು ಭೋಗ ಇದೆಲ್ಲ ಅನುಭವಿಸುದು ಶೀಘ್ರವಾಗಿ ಎಲ್ಲ ಅನುಭವಿಸಿ ಪ್ರತೋಷ್ಯ ಬಂಧು ಪುನರೇಹಿ ಮತ್ತು ನಿನ್ನ ಬಂಧುಗಳು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಸಂತೋಷಪಡಿಸಿ ಮತ್ತು ಸಾಯಕ್ ಬಾ ಪುನರೇಹಿ ಮತ್ತ ಸಾಯಕ್ ಮತ್ತು ಬಾ ಇನ್ನು ಬಂದೇ ನಾನು ನೀನು ಉಳಿಸೋಲ್ಲ ಆಚಾರ್ಯ ಕೇಳಬೇಕು ಅವೆಲ್ಲ ಸಾರಸ್ಯ ಅಕ್ರಮದಿಂದಾಗಿ ಹೇಳಿ ಇತಿರಿತೋವಾಗ್ವದ್ರಹಂ ವಿಚಾರ್ಯ ಕಾರ್ಯಂ ಸಹ ಮಂತ್ರ ಬಿಸ್ವಕೈ ಏನ್ ಮಾಡ್ಬೇಕ್ರಿ ಇಷ್ಟ ಆದ್ರೆ ಸಣ್ಣ ತಪ್ಪಿಸ್ಬಿಟ್ಟಿದ್ದಾನೆ ದಪ್ಪಾಗಿಬಿಟ್ಟರು ರಾಕ್ಷಸರಲ್ಲ ಯಾತಕ್ಕೂ ಬೇಡದೇ ಇವರೋ ಕಾಳಲ್ಲಿ ಅದು ಇದು ತಿನ್ಕೊಂಡು ಮಾಂಸ ಭಕ್ಷಗಳು ಯಾವಾಗಲೂ ನೋಡಿ ಮಾಂಸ ಭಕ್ಷಣ ಮಾಡುವ ಪ್ರಾಣಿಗಳಿಗೆ ಬಲ ಹೆಚ್ಚು ಸಸ್ಯ ಮಾಡುವ ಪ್ರಾಣಿಗಳಿಗೆ ಬಲ ಹೆಚ್ಚು ಮಾಂಸ ಭಕ್ಷಣ ಮಾಡುವುದಕ್ಕೆ ಪ್ರಾಯ ಬಲ ಹೆಚ್ಚು ಯಾವಾಗಲೂ ಸುಂಹ ಹುಲಿ ಮುಂತಾದವುಗಳಿಗೆಲ್ಲ ಬಲ ಹೆಚ್ಚು ಮಾಂಸಾಹಾರ ಮಾಡತಕ್ಕಂಥವ್ರು ದೇವತೆಗಳನ್ನು ಹಿಮ್ಮಟ್ಟಿಸಿದ್ದ ರಾಕ್ಷಸಗಳು ಇವರೆಲ್ಲ ಬೀದಿ ಎಲ್ಲೋ ಮೂಲೆಯಲ್ಲಿ ಆ ಕಲ್ಲು ಸಂಧಿಗಳಲ್ಲಿ ಓಡಾಡಿಕೊಂಡು ಅಲ್ಲಿ ಬರುವ ಒಂದಿಷ್ಟು ತೊರೆ ನೀರು ಕುಡಿಕೊಂಡು ಹಣ್ಣು ಹಂಬಲ ತಿಳ್ಕೊಂಡು ಇರುವಂಥವು ಸರಿಯಾಗಿ ವ್ಯವಸ್ಥಿತವಾದ ಆಹಾರವೂ ಶಿವಲ್ಲವೇ ಅಂತ ಕಪಿಗಳ ಕೈಯಲ್ಲಿ ಬಡತ ತಿದ್ದು ಸಾಯ್ತಾ ಇವು ಅಲ್ಲಿ ಹಿನ್ನೆಲೆಯಲ್ಲಿ ನಿಂತಿರುವನು ಯಾರು ಜಗದೀಶ ಇದ್ದೀ ಮುಖ್ಯಪ್ರಾಣದೇವರ ಸ್ವಯಂ ಇಡೀ ಜಗತ್ತಿಗೆ ಜೀವನ ಪಡೆದರು ಅವರು ನಿಂತಿದ್ದಾರಲ್ಲಿ ಮೇಲ್ನೋಟಕ್ಕೆ ನೆಪಕ್ಕೆ ಇವೆಲ್ಲ ಕಪಿಗಳು ಅಂತ ಇವರ ಆಧಿಪುತ್ರ ಅಂತ ಈಗ ಒಂದು ಅಕಾಲ ಅಟ್ಟೆಗಡಿಯಲ್ಲಿ ಭಗವದ್ರೋಹ ನಡೆದಿದೆ ಎಂತ ಆಕಾರ ಇದ್ದು ಈ ಹೊರಗಿನ ಆಕಾರ ವಿಕಾರಗಳು ಯಾವುದು ಪ್ರಯೋಜಕ ಅಲ್ಲ ಅಂತ ತೋರಿಸಿಕೊಡುವ ಕ್ರಮ ಹತಾ ವಿಶಿಷ್ಟ ಇರಥ್ರಬೋಧನ ಯಾಜು ಮತ್ತು ಬಹಳ ಒಳಗಡೆಯಲ್ಲಿ ತಲೆ ಕೆಟ್ಟ ಬಂದ ಇಷ್ಟು ಇಂತ ಒಬ್ಬ ರಾಜಕುಮಾರನ ಕೈ ನಾಳೆ ನೋಡಿದ್ರು ದೇವತೆಗಳು ಏನ್ ಆಡುತ್ತ ಬೇರೆ ಬೇರೆ ಎಲ್ಲೆಲ್ಲೋ ಗೆದ್ದು ಬಂದಿದ್ದಲ್ಲ ಎಲ್ಲಾ ಕಡೆಯಲ್ಲಿ ಎಲ್ಲೂ ಗೆದ್ದು ಬರ್ತಾ ಇದ್ದ ಅವರೆಲ್ಲ ಏನ್ ತಲುಪುತ್ತಾರೆ ಎಲ್ಲ ಚೆನ್ನಾಗಿ ಆಳ್ಕೊಳ್ತ ಅವರವ್ರ ಲೆಕ್ಕಾಚಾರ ಅವರವರ ಆಲೋಚನೆ ಹೇಗಿರುತ್ತೆ ಎಲ್ಲೆಲ್ಲಿ ಗೆದ್ದು ಬಂದು ಬಿಟ್ಟೆ ಇವಾಗ ಏನಾಯ್ತು ನನ್ನ ಕತೆ ನಾಳೆ ನಾನು ಬದುಕಿದ್ರು ಸತ್ತ ಹಾಗೇನೆ ಕೂಡ ಯಾರಿಗಾದ್ರೂ ಮುಖ ಹೇಗೆ ಮುಖ ತೋರಿಸೋದು ಇದಕ್ಕೇನಾದ್ರು ಮಾಡ್ಲಿಕ್ಕೆ ಬೇಕು ಮೊದಲಂತೂ ಆಗಲಿ ಶತ್ರುಗಳನ್ನು ಕೊಂದು ಬಿಡೋಣ ಕೊಂದಾದ ಆಮೇಲೆ ಬೇರೆ ಅದಕ್ಕೆ ಏನಾದ್ರು ಉಪಾಯವನ್ನು ಆಲೋಚನೆ ಮಾಡೋಣ ಈಗಂತೂ ಮೊದಲು ಕೊಲ್ಲಬೇಕು ಏನ್ ಮಾಡ್ಬೇಕು ಅದಕ್ಕೆ ನನ್ ಬಲ ಯಾಕೂ ಸಾದಾಗ್ತದೆ ಎಂಥ ಬಲ ಅಂತಂದ್ರೆ ಮೂರು ಲಕ್ಷ ಯೋಜನೆ ಅವ್ರ ಶರೀರ ಶರೀರವೇ ಮೂರು ಲಕ್ಷ ಯೋಜನೆ ಒಂದು ಯೋಜನೆ ಅಂದ್ರೆ ಹತ್ತು ಕಿಲೋಮೀಟರ್ ಮೂರು ಲಕ್ಷ ಯೋಜನೆ ಅಂದ್ರೆ ಲೆಕ್ಕಾಳಿ ಸಾಧಾರಣವಾಗಿ ಅರ್ಧ ಭೂಮಂಡಲ ಆಕ್ರಮಣ ಮಾಡಿಬಿಡ್ತಾನೆ ಇಡೀ ಜಂಬೂದ್ವೀಪ ಒಂದು ಲಕ್ಷ ಯೋಜನೆ ಇದೆ ಜಂಬೂದ್ವೀಪ ಒಂದು ಲಕ್ಷ ಯೋಜನೆ ಇರೋದು ಮೂರು ಲಕ್ಷ ಯೋಜನೆ ಅಂತಂದ್ರೆ ಏನಾಗುತ್ತ ನನಗೆ ಎರಡು ಮೂರು ದ್ವೀಪಗಳನ್ನ ಆಕ್ರಮಣ ಮಾಡ್ತಾನು ದೊಡ್ಡ ಶರೀರ ಇದೆ ಅವನಿಗೆ ಅಂತಹದ್ದು ಅಷ್ಟು ದೊಡ್ಡ ಶರೀರ ಇಟ್ಟುಕೊಂಡು ಒಂದ್ಸತಿ ಜೋರಾಗಿ ಬಿದ್ದ ಅದನ್ನ ಇವೆಲ್ಲ ಹೋಗ್ತಾರೆ ಅಷ್ಟೇನೆ ಅಂತ ಬಲಿಷ್ಠ ಇದರ ಬೇರೆ ವರ ಇದೆ ನನಗೊಂದು ಬೇರೆ ವರ ಇದೆ ಅವನು ಬರ ಇದೆ ಅವನೇ ನಿಬ್ಬಿಸಬೇಕು ಅಂತ ಅವನನ್ನು ಪ್ರಯತ್ನ ಮಾಡಿದ ಅವ ಸಾಧ್ಯ ವರದಿಂದ ಬಂದು ನಿದ್ರೆ ಅದು ಉಪನ್ಯಾಸದಲ್ಲಿ ನಿದ್ರೆ ಮಾಡ್ತಾ ಇದ್ರೆ ನಮ್ಮ ಅನುಭವ ಇದೆ ಯಶೋದನ್ನು ನೋಡ್ತೀರ ಪಕ್ಕದಲ್ಲಿ ಕೂತವ್ರು ಹೇಳಿ ಹೇಳಿ ಆಚಾರ ನೋಡ್ತಾ ಇದ್ದಾರೆ ಹೇಳಿ ಅವ್ರೆಸ್ತಾ ಇರ್ತಾರೆ ಹಿಂಗ ನಿದ್ದೆ ಹೊಡೆತಿರ್ತಾರಂತ ಅಷ್ಟು ದರ್ಶನ ಆಗ್ತಾ ಇರ್ತಾರೆ ನಮಗೆ ಪಕ್ಕ ಎದುರು ಕೂತವ್ರಿಗೆಲ್ಲ ಕಾಣುತ್ತೆ ಅವ್ರೆ ಅನಿಸೋದೇ ಕಷ್ಟ ಇನ್ನಿಲ್ಲಿ ಕೇಳ್ತಿರ ಇಲ್ಲಿ ಅದನ್ನ ಕುಂಭಕರಣ ವರದಿಂದಾಗಿ ಆ ಹೊಡಿತಾ ಇದ್ದವನು ಸಶೈಲ ಶೃಂಗಿ ಪರಶುವಾಯಿತೈ ನಿಷಾಚರಾಣ ಅಯುತೈರ್ ಅನೇಕೈ ತಚ್ಚಾಸ ಬೇಗ ಆಗಿ ಹತೈಕ ತಚ್ಚಿತೆ ಗತೈಸ್ ಸಮೀಪದ ಅವನು ಹತ್ತಿರ ಹೋದ ತಾನೇ ಎಚ್ ಹತ್ತಿರ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಹತ್ತಿರ ಹೋಗಲಿಕ್ಕೆ ಅಂತ ಪ್ರಯತ್ನ ಮಾಡಿದವರು ಎಷ್ಟು ದೊಡ್ಡ ದೊಡ್ಡ ಶೈಲಗಳ ಶೃಂಗ ಎತ್ತಕೊಂಡು ಹೋಗಿದ ಅಂತ ಬೆಟ್ಟದ ತುದಿಗಳನ್ನು ಹೊತ್ಕೊಂಡು ಹೋಗಿದ್ದಾರೆ ಅದರಷ್ಟೆಲ್ಲ ಪರಶುರು ಆಮೇಲೆ ಖಡ್ಗ ಇವನ್ನೆಲ್ಲ ಕಡ್ಲಿ ಗಿಡ್ಲಿ ಎಲ್ಲ ಇಟ್ಕೊಂಡಿದ್ದಾನೆ ಅವಾಗ ಅವನು ಸ್ವಲ್ಪ ಅಲ್ಲಿ ಹೊರದರೆ ಚುಚ್ಚಿದರೆ ಅಲ್ಲಿ ಹೇಳ್ತಾನೇನೋ ಅಂತ ಪರ್ವತದ ಗಾತ್ರ ಅಂತ ಶರೀದಾರ್ಥ ಶೈಲಗಳು ಬೇರೆ ಪರ್ವತಗಳು ಪರ್ವತ ಅಂದ್ರೆ ಮೇವಾದಿ ಪರ್ವತಗಳು ಅಂತಹ ಗಾತ್ರದಲ್ಲಿ ಬಿದ್ದಿದ್ದಾನು ವಿಶಾಚಾರ ರಾಕ್ಷಸರ ಬೇರೆ ಬೇರೆ ಅನೇಕ ಗುಂಪುಗಳು ಹೋಗಿದ್ದು ಅಂತೆ ಹತ್ರ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಹತ್ರ ಹೋಗ್ತಾ ಇರಲಿಕ್ಕೆ ಅವರು ಉಸಿರು ಹೊಸರು ಬಿಡ್ತಾರೆ ಹೋಗ್ತಾರೆ ಹತ್ರ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತಹದ್ದು ತಚ್ಗಾ ಕಥಂಚಿತ್ ಗತೈ ಸಮೀಪ ಏನೋ ಕಷ್ಟಪಟ್ಟು ಏನೇನೋ ಉಪಾಯ ಮಾಡಿ ಅವ್ನಿಗೆ ಬೈಕೆ ಹೊಡೆದ್ರೆ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ಬಿಟ್ಟು ಬೇರೆ ಜಾಗದಲ್ಲಿ ಹೋಗಿ ಅವ್ರು ಹೊಗ್ಕೊಂಡಂತ ಏನೋ ಮಾಡಿ ಹತ್ರ ಹೋಗಿ ಕೆಲವು ಆನೆಗಳನ್ನೆಲ್ಲ ತಗೊಂಡು ಹೋಗ್ತಾರೆ ಅಷ್ಟೆಲ್ಲ ಹೋಗಿ ಏನೋ ಕಷ್ಟಪಟ್ಟು ಎಬ್ಸುದು ಸಂಗ್ರಹ ಮಾಡಿ ಹೇಳ್ತಾರೆ ಆಚಾರ್ಯೂ ವಿಸ್ತಾರವಾಗಿದೆ ಅದನ್ನು ಏನೋ ಕಷ್ಟ ಎಬ್ಸಿದ್ರೆ ಅವನು ಏನ್ ಆಕ್ಷಸನ್ನು ಮುಟ್ಟಿ ಮಾಡಿ ತಿಂದು ಬಿಡ್ತಿದ್ದ ಹಸುವೆ ಅಸಾಧ್ಯ ಹಸುವೆ ಎತ್ತಕ್ಷರ ಬಿಟ್ಟು ಅಯ್ಯ ಕುಂಭಕರ್ಣ ಗುಂಪೆ ಅದೆಲ್ಲ ಅವರಿಗೆ ಅಲ್ಲಿ ಎಂತ ಕಣ ಏನಾರಬೇಕು ಸ್ನಾನ ಇಲ್ಲ ಅಗ್ನಿಕೆ ಇಲ್ಲಿ ಏನೇನಿಲ್ಲ ಅವಾಗ ಹಸು ಬಂದ್ರೆ ಹೇಗೆ ಇದು ಸ್ವಭಾವ ಹಾಗೆ ಅದಕ್ಕೆ ಕೂತ್ಕೊಳ್ತಾನೆ ಕುತ್ಕೊಂಡ ತಕ್ಷಣ ಶೈಲೋಪಮಾನಸ್ಯ ಇವರಿಗೆ ಶೈಲೋಪಮಾನ ಮಾಂಸ ರಾಶಿ ಬೆಟ್ಟದ ಗತ್ತರದಲ್ಲಿ ಮಾಂಸದ ರಾಶಿ ದೊಡ್ಡ ದೊಡ್ಡ ರಕ್ತದ ಮಡುಗಳು ಭಕ್ಷ್ಯ ಶೋಣಿತ ರದ ಶೋಣಿತದ ಮಡುಗಳು ದೊಡ್ಡ ದೊಡ್ಡ ಸರೋವರದ ಕೆರೆಗಟ್ಟಲೆ ಅವರಿಗೆ ಮಾಡಿಬಿಟ್ಟಿದ್ದರು ಅದನ್ನೆಲ್ಲ ಈ ನೀವು ಸೂಗು ಗೊತ್ತಾಗುತ್ತೆ ಈ ಮಾಂಸದ ರಾಶಿ ಅಲ್ಲಿ ಕೆಟ್ಟ ವಾಸನೆ ಹಾಡುತ್ತಾನೆ ಇವರಿಗೆ ಇದಕ್ಕೆ ಎಲ್ಲ ಕಡದ ಕಡದು ರಾಶಿ ರಾಶಿ ತಂತ ಹಾಕಿರ್ತಲ್ಲೇ ಬೇರೆ ಆ ರೀತಿಯಲ್ಲಿ ಇವರಿಗೆ ಅಂತ ಬೇರೆ ಇರ್ತದೋ ಮಾಂಸ ರಾಶಿ ಹಾಕ್ಲಿಕ್ಕೆ ಅಂತಾನೆ ಜಾಗ ಆ ರಕ್ತಗಳನ್ನ ತಂದು ತಂದು ತಂದು ತಂದು ಸುರಿಲಿಕ್ಕೆ ಅಂತ ಜಾಗದ ಬೇರೆ ಅಲ್ಲಿ ಹೋಗ್ಬಿಡ್ತಿದ್ದು ಕೂತ ಅಂದ್ರೆ ಈ ಕಡೆ ಕಾಣಿಸ್ತಾ ಇದ್ದಾರೆ ತಿಂತಾನೆ ಚೆನ್ನಾಗಿ ಎಲ್ಲ ತಿಂದು ಹೊಟ್ಟೆ ತುಂಬ ಹೊಟ್ಟೆ ತುಂಬಿದ ಮೇಲೆ ಸ್ವಲ್ಪ ಎಚ್ಚರ ಮಾಡಿ ಕೊಡ್ತಾನೆ ಸುತ್ತುತ್ತಮೇನ ಪರಮಾದರೆ ನಿಮ್ಮ ಅಣ್ಣ ಕರೀತಾ ಇದ್ದಾನೆ ಹೀಗೇನು ಬಳತೇನೆ ಬಂದ ದೊಡ್ಡ ಗಾತ್ರ ಇತ್ತು ಅದನ್ನು ಸಂಕೋಚ ಮಾಡಿಕೊಂಡಿದ್ದಾನೆ ಚಿಕ್ಕ ಗಾತ್ರ ಮಾಡಿಕೊಂಡಿದ್ದ ಮಾಡಬಾರ್ದಾಗಿತ್ತಣ್ಣ ತಪ್ಪ ಮಾಡಿದೀಯಾ ಬಲಿಷ್ಠ ರಾಮಚಂದ್ರ ಅಂದ್ರೆ ಬಲಿಷ್ಠ ಬಲಿಷ್ಠರ ಜೊತೆ ವಿರೋಧ ಕಟ್ಕೋಬಾರದಾಗಿತ್ತು ತಪ್ಪ ಮಾಡಿದ್ಯಾ ನಿನ್ನ ಉದಾಸೀನವಾಡಿ ಕಪಿಗಳನ್ನ ಅದರಂತೆಯೇ ರಾಜನ್ನ ಮನುಷ್ಯರನ್ನು ಕೇಳಿಕೊಳ್ಳಿಲ್ಲ ನೀನು ವರದಲ್ಲಿ ಅವರಿಂದ ನಿನಗೆ ಆಪತ್ತಿದೆ ನಿಮಗೆಲ್ಲ ಲೆಕ್ಕಾಚಾಡಕ್ಕೆ ಗೊತ್ತಲ್ಲ ಯಾಕೆ ಮೋಸ ಮಾಡಿದೆ ಯಾಕೆ ಮಾರೀಚನ್ನು ಕಳಸೆ ಅವ್ನು ಹೆಣ್ಣುಮಕ್ಕಳು ಸಾಲದು ಹೇಳಿದ್ದೀವಿ ಎಲ್ಲ ಆ ಅಪಹರಣ ಮಾಡಿದೆ ಇನ್ನಷ್ಟು ಮಾಡಿದ್ವಿ ಇದು ಇದು ಯೋಗ್ಯ ಅಲ್ಲ ಇದು ನಾನು ಚಿಕ್ಕವನು ನಿನಗೆ ಹೇಳಬಾರ್ದು ಇಷ್ಟರಲ್ಲ ಗೌರವಾದಿಗಳಲ್ಲೇ ಇಷ್ಟವ್ರಿಗೆ ಮತ್ತೆ ಚಿಕ್ಕವ್ನು ನಿನಗೆ ಹೇಳಬಾರ್ದು ಆಗ ನೀವು ಮಾಡಿದಿ ಮಾಡಿದ್ರಿಂದ ಇವತ್ತು ನಾನು ಅನುಭವಿಸ್ಬೇಕಾಗಿದೆ ಅದನ್ನ ಏನ್ ಮಾಡ್ಬೇಕು ಅಯ್ಯಕೊಂಡು ಇಲ್ಲ ಇಲ್ಲಪ್ಪ ನೀನ್ ಇದಿಂತ ನಾನು ಹೀಗೆ ಮಾಡ್ಬಿಟ್ಟೆ ಲೋಕಸೆಲ್ಲ ಮಾಡ್ಬಿಡ್ತೇವೆ ಕಣ್ ಕಂಡವ್ರ ಜೊತೆ ಆಟೋದವ್ರು ಕೂತ್ ಬಿಡುದು ಜಗಳ್ ಸಂಬಂಧಿಕ ಪೊಲೀಸ್ ಎಲ್ಲ ಇದ್ದಾರೆ ಬರ್ತಾರಲ್ವೋ ಅವರು ಮುಗಿತಾರೆ ಯಾಕೆಲ್ಲ ಮಾಡಕೋದ್ರೆ ಸುಮ್ಮನೆ ತಿಳ್ಕೊಂಡು ನೋಡೋದು ಅನುಭವ ಅನುಭವ ಎಂತವ್ರದಾರ ಗೊತ್ತಾ ನಮ್ಗೆಲ್ಲ ನಮ್ಮ ಕಡೆಯ ಜಿಲ್ಲಾಧಿಕಾರಿ ಇದ್ದಾರೆ ಹಿಂಗಂದ್ರೆ ಹತ್ರ ಅವ್ರು ಮಾತಾಡಿಸೋಂಗ್ ಅವರಲ್ಲದನ್ನೇ ಮಾತಾಡುತ್ತಾನು ಕುಂಭಕರ್ಣ ಆಗ ತಯೋಪನ್ ಬಂಧುಜನ ಬಲಾಧಿಕಾನ್ ನಿಮ್ಮಂತವ್ರು ನೋಡ್ಕೊಂಡೆಲ್ಲ ಮಾಡಿದೆಪಾ ನೀನ್ ಇದೆಯಾ ಅನ್ನೋ ಬಲದಿಂದ ಮಾಡಿಬಿಟ್ಟಿದ್ದೇನೆ ಕುಂಭಕರ್ಣ ನೀನೇ ಏನಾರು ಮಾಡು ಕಾಪಾಡು ನೋಡ್ತೇನೆ ನೋಡೋಣ ನಿನ್ಗೋಸ್ಕರ ಸಾಯೋದು ನಿಶ್ಚಿತ ಆಗಿದೆ ನಾನು ಅವನಿಗೆಲ್ಲ ಹತನಾಗ್ತೇನೆ ಅಂತ ಹಾಗೆ ಬಂದು ಬಿಡ್ತಾನೆ ಒಳಗಡೆ ವಿಜಯ ಒಳ್ಳೆ ಮಾತುಗಳನ್ನು ಆಡಿಸ್ತಾ ಸಾತ್ವಿಕ ಸ್ವಭಾವನೆ ಇದ್ದರೆ ಹೋಗಿ ವೀಕ್ಷಣನಂತೆ ಕಾಲು ಹಿಡ್ಕೊಂಡು ಮಾಡ್ತಿದ್ದ ಅದಲ್ಲ ಒಳಗಡೆ ಇದೆ ಶಾಪ ಇದೆ ಒಳಗಡೆ ಹೊಡೆದಕ್ಕೆ ಅಂತ ಹೋಗ್ತಾನೆ ಎತ್ತರ ಇತ್ತಂತೆ ಕೋಟೆ ಐದು ಯೋಜನೆ ಇತ್ತಂತೆ ಚಿತ್ರದುರ್ಗದ ಕೋಟೆ ಎಷ್ಟೆತ್ತರ ಇದೆ ಆತರ ಐದು ಯೋಜನೆ ಇದ್ದದ್ದು ಅನಾಯಾಸ ಕಾಲು ಹಾಕೊಂಡು ದಾಟ್ಕೊಂಡು ಬಂದಿದ್ದಂತೆ ಕಾಲು ಹಾಕೊಂಡು ಹೆಗರ್ಕೊಂಡು ದಾಟಿಕೊಂಡು ಹೊರಗೆ ಬಂದಿದ್ದಂತೆ ಬಾಕಿ ಇಲ್ಲೆಲ್ಲ ನಂಗೆ ಸಾಕಾಗಲ್ಲ ದಾಟ್ ಬರ್ತಾನೆ ಗುಂಪರಣ ಅಂತಹದ್ದು ಇದೆಲ್ಲ ರಾಕ್ಷಸರನ್ನೆಲ್ಲ ಹಾಕಿಕೊಂಡು ಶತಬರಿ ಪರಸಾಕ್ಷಣ ಶ್ವೇತ ಸಂಪಾತಿ ರೌಚ ಶ್ವೇತ ಸಂಪಾತಿ ಶತಬರಿ ಪಟಸ ಹೀಗೆಲ್ಲ ಇನ್ನು ದುರ್ಮುಖ ಮುಂತಾದ ಕೇಸರಿ ಎಲ್ಲ ಕಫಿಗಳನ್ನು ಮುಷ್ಟಿ ಮುಷ್ಟಿ ಮಾಡ್ತಿತ್ತು ಅಂತ ಒಳಗೆ ಹಾಕಬೋತಿತ್ತು ಹಾಕೋಬೇಕು ಅವ್ನು ಕಣ್ಣು ಕಿವಿ ಎಲ್ಲೆಲ್ಲಿ ತೂತಿತ್ತು ಅಲ್ಲೆಲ್ಲ ಹೊರ ತನಕ ಅಂದ್ರೆ ತನ್ನ ಕಡೆಯವರು ಯಾರು ಎದುರುಗಡೆಯವರು ಯಾರು ಗೊತ್ತಾಗ್ತಿರ್ಲಿಲ್ಲ ಕೈಗೆ ಯಾರ ಇಷ್ಟು ಮುಷ್ಟಿ ಮಾಡ್ತಿದ್ದ ನುಂಗ್ ಬಿಡುವುದು ಅಷ್ಟೇ ಈಗ ಅಲ್ಲೇ ಅಲ್ಲೇ ಅವರು ರೋಮ ಕುಂಪದಿಂದ ಹೊರಗಡೆ ಬಿಡುತ್ತಾರ ಬೆವರು ಬರುವ ಜಾಗ ಬಿಡಿಸ್ಕೊಂಡು ಬಿಡಿಸಿಕೊಂಡು ಹೊರಗು ಎಂತಹ ಗಾತ್ರ ಲೆಕ್ಕಾಚಾರ ಇಂತಹ ಗಾತ್ರ ಅದಾದ ಆ ರೀತಿಯಲ್ಲಿ ಬಂದು ಅವನ ಕಾಲ ತೊಳೆದು ತೊಳೆದು ಹೊಸಕಾಗ್ತಾ ಇದ್ದಾರೆ रजनीतरवरो गिरीवरत मुत मु्टिमी तटे सूम्न सोल्ले हमता एलू विचूर्णितर आता आगे अंगद न सूलीपुत्र सुंदिरता आगे विचार हनुम्देवी ಹೊಡೆದು ಬಿಡ ಜಗಾಮಚಾರು ಮಾರುತಿ ಸುಕ್ಷ್ಮಿಕೋಮ ಹೊಡೆದು ಬಿಡ್ಲಾ ಇವರಿಗೆ ಹೊಡೆದು ಬಿಡ್ಲ ಬೇಡ ಅಂತ ಆಗ್ಲೇ ಇವೆಲ್ಲ ಆಲೋಚನೆ ಮಾಡಿದ್ದಾರೆ ಬೇಡ ರಾಮಚಂದ್ರ ದೇವರದ್ದು ಇದು ಇಷ್ಟ ಆಲೋಚನೆ ಮಾಡಿದಲ್ಲ ಹನು ದೇವರು ಈ ಎಲ್ಲಾ ಆಲೋಚನೆ ಚೆನ್ನಾಗಿ ನೆನಪಿದ್ರೆ ಮಹಾಭಾರತ ಆಗುತ್ತೆ ರಾಮಚಂದ್ರ ದೇವರಿಗೆ ಸೇವಾ ನಾ ಮಾಡ ನಾನ್ ದೂತನಾಗಿ ಇದೋ ಹೊರಟೇನೆ ಅದಕ್ಕೆ ಪರಮಾತ್ಮ ಅಂತ ಭೀಮಸೇನ ದೇವರಿಗೆ ದೂತನಾಗಿ ಯಾರು ಯಾರು ನಾನು ಹೋಗ್ತೇನೆ ದೌತ್ಯ ಮಾಡ್ತಾರೆ ಹೊಂದಾಣಿಕೆ ಆಗುತ್ತೆ ನೋಡಿ ಎಲ್ಲ ರಾಮದೇವರಿಗಿರಲಿ ರಾಮದೇವರಿಗಿರಲಿ ಎಲ್ಲ ನನಗೆ ಕೊಡ್ತಿದ್ದಲ್ಲ ಕೀರ್ತಿ ಅಲ್ಲ ಈಗ ನೋಡು ಅದೇ ಹನುಮಪ್ಪ ಈಗ ಭೀಮನಾಗಿ ಬಂದಿದ್ದಾನೆ ಅದಕ್ಕೆ ಇಷ್ಟು ಕೀರ್ತಿ ಅದು ಭೀಮಸೇನಿಗೆ ಇರಲಿ ಹೊಡಿತೆ ನಿಂತು ಹಣ್ಣಿಂದ ಬಲರಾಮ ನಿನ್ನ ಕೈಯಾಗಲ್ಲ ಬಾರಣ್ಣ ಅದಕ್ಕೆಂದು ಬೇರೆ ಇದ್ದಾನೆ ನಾನು ಬೇರೆಯವ್ರಿಂತ ಕರ್ಕೊಂಡೋಗುತ್ತೆ ಹೊಡಿಸಲು ಬಲರಾಮ ದೇವ್ರ ಕೈಯಲ್ಲಿ ಹೊಡಿಸಲು ತಾನೇ ಹೊಡಿಯೋಲ್ಲ ಜಲಾಸಂಗನ ಅವನ ಕಾದಿ ಎತ್ತಿಟ್ಟು ಭೀಮಸೇನ ದೇವರನ್ನ ಹೋಗಿ ಬೇಕಾಗಿ ನೋಡು ಅರ್ಜುನ ನಿಮ್ಮ ಅಣ್ಣ ಹೆಂಗಿದೆ ನೋಡಿದ ಏನೋ ನೋಡಿ ಅಂತ ನೋಡಿ ಮಣ್ಣ ಕರ್ಕೊಂಡು ಹೋಗಿ ಆ ಕೌಶಲ್ಯದಿಂದ ಯುದ್ಧ ಮಾಡಿ ಹಾಕಿ ಸೀಳಿ ಜಚ್ಚಿಬಿಟ್ರೆ ಇಡೀ ಜಗತ್ತು ಒಬ್ಬರು ತೊಟ್ಟಿ ಬಿಟ್ಟ ಕಣ್ಣು ಮುಂದೆ ರಾಜ್ಯೂರ ಯಾಗಕ್ಕೆ ಕಪ್ಪ ಹೋಗ್ತಾರೆ ಪೂರ್ವ ದಿಕ್ಕಿಗೆ ಕಳಿಸ್ತಾರೆ ಅದನ್ನು ಸರಿಯಾಗಿ ವಿದ್ಯಾಸದೇವರು ಇದೇ ಕಣ್ಣ ಒಂದು ಮಾತಾಡಲ್ಲ ಕಪ್ಪ ಕೊಟ್ಟು ಕಳಿಸ್ಬಿಡ್ತಾನೆ ಎದ್ದಾದದ್ದು ಮಾತಾಡ್ತಾ ಅನ್ನೋಲ್ಲ ಶಿಶುಪಾಲಶ್ವರಿ ಯಾಗದಲ್ಲಿ ಒಂದು ಮಾತಾಡೋಲ್ಲ ನೀನು ನಮ್ಮ ದೊಡ್ಡ ಮನ ನೀನು ಸಾಧ್ಯ ನಮ್ಮ ದೊಡ್ಡಮ್ಮ ದೊಡ್ಡಮ್ಮನ ಮಗ ನೀನು ನಮ್ಮ ಮನೆಯಲ್ಲಿ ಇರ್ಬೇಕು ನೀನು ಒಂದು ತಿಂಗಳು ಇಟ್ಕೊಂಡು ಆತಿಥ್ಯ ಮಾಡಿ ಕಪ್ಪ ಕೊಟ್ಟು ಕಳಿಸ್ತಾರೆ ಉಸಿರು ತೆಗೆಯುವಲ್ಲ ಯಾರು ಜರಾಸಂದಷ್ಟು ಬಲಿಷ್ಠ ಅನ್ನೋ ಹೊಸಕಾಕಿತ್ತು ಪ್ರಭಾವ ಇಡೀ ಭೂಮಂಡಲವನ್ನು ಹಾಗೆ ನಡೆದಿತ್ತು ವಾಪು ಮಾತಾಡಲ್ಲ ಭೀಮನ ಎದುರುಗಡೆ ಕೀರ್ತಿ ಕೊಟ್ಟು ಬಿಟ್ಟ ಪರಮಾತ್ಮ ಯಾಕೆ ಕುಂಭಕರ್ಣ ಹೊಡಿಯೋಕೆ ಅವಕಾಶ ಕೊಟ್ಟರು ಇಲ್ಲ ಇಲ್ಲ ಇದು ರಾಮದೇವರಿಗೆ ಅದು ಇಂದ್ರಜಿತ್ ಗುಂತ ಇಲ್ಲ ಇಲ್ಲ ಆ ಲಕ್ಷ್ಮಣನಿಗೆ ಇಂತಿಂತ ಈ ಇವರಿವರಿಗೆ ಇಷ್ಟು ಎತ್ತರ ಕೊಟ್ಟು ಅವರಿಗೆ ಅವರಿಗೆ ಅವರಿಗಿಂತ ಯಾರಿಗೇನ್ ಬೇಕು ಆ ಎಲ್ಲ ಕೀರ್ತಿ ಕೊಟ್ಟು ವ್ಯವಸ್ಥೆ ಮಾಡಿದಲ್ಲ ಹನುಮನ್ ಭೀಮನಾದಾಗ ನಿನ್ನನ್ನು ಹಾಕಿ ಬೆರೆಸಿದೆ ಯಾರು ಖಳನಾಯಕನೂ ಅವ್ನು ನೀ ಹೊಡಿಬೇಕು ನೀನ್ ನಾಯಕ ಅಂತ ಬೆಳಿಬೇಕು ಇದು ರಹಸ್ಯ ನೀ ಅಂದರೆ ರಾಮಾಯಣ ಆಯಿತು ಮಹಾಭಾರತ ಆಯಿತು ಹರಿವಾಯುಗಳಿಬ್ಬರದ್ದೇ ಚರಿತ್ರೆ ಬೇರೆಯವ್ರದಲ್ಲದು ಅವರಿಬ್ಬರದೇ ಹೊಂದಾಣಿಕೆಯಿಂದ ನಡೆದ ಚರಿತ್ರೆ ಅರ್ಥ ಮಾಡ್ಕೊ ಈ ಸ್ವಾರಸ್ಯ ಬೇರೆಯವರಿದೆಯಾ ಯಾರಿಗರ್ಥ ಆಗುತ್ತೆ ಆತ್ಮಹತ್ಯೆ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ತಾತ್ಪರ್ಯೋ ಬಿಟ್ಟರೆ ಬಿಟ್ಟವ್ರಿಗೆ ಈ ಸ್ವಾರಸ್ಯ ಎಲ್ಲ ಯಾರಿಗೂ ಅರ್ಥ ಆಗೋಲ್ಲ ಆಮೇಲೆ ಅದನ್ನು ಚಿಕ್ಕದ ವಾಯುಸ್ಥಿತಿಯಲ್ಲಿ ಅದನ್ನೆಲ್ಲ ತೋರಿಸ್ಕೊಳ್ಳಿ ಯುವಯೋ ಪಾದಪತ್ಮ ನಿಮ್ಮಿಬ್ಬರ ಚರಿತ್ರೆಯನ್ನ ಈ ಸ್ವಾರಸ್ಯಗಳನ್ನು ಯಾರಿಗೂ ಹೆಣ್ಣಿಗೆ ಬರುತ್ತೆ ಒಂದು ವೇದವ್ಯಾಸದೇವರೇ ಹೇಳಬೇಕು ಇಲ್ಲಾಂತಂದ್ರೆ ಇದನ್ನು ನೀವೇ ಹೇಳಬೇಕಷ್ಟೆ ಅವರ ಶಿಷ್ಯರು ನಾನೆಲ್ಲ ಹೇಳಿಕ ಸ್ವಯಂ ಸ್ವಯಮಥ ಶ್ರೀಮದ್ ಆನಂದ ಶ್ರೀಮನ್ನಾಮನ ಸಮರ್ಥ ತ್ವಮಪಿ ಯುವಯೋ ಪಾದಪದ ನಿಮ್ಮಿಬ್ಬರು ಕಾದಿ ನಮಸ್ಕಾರ ಮಾಡಿಬಿಡ್ತೇನೆ ಅಷ್ಟೇ ನನಗೆ ಎಲ್ಲ ಆಗೋಲ್ಲ ಇವೆಲ್ಲ ಅಂತು ಪಂಡಿತಾಚಾರ್ಯರು ತೆಗೆದಿದ್ದಾರೆ ಇವೆಲ್ಲ ಆಲೋಚನೆ ಮಾಡಿ ರಾಮದೇವರ ಪಾಲು ನಾ ಸಿಕಾರ ಮಾಡಬಾರ್ದು ಅಂತ ಬಿಟ್ಬಿಟ್ಟು ಅದೇ ಅವನು ಸ್ವೀಕಾರ ಮಾಡಲಿಲ್ಲ ಬಡೀಲಿಲ್ಲ ಆದ್ರೇನ್ ಮಾಡಿಬಿಟ್ಟ ಈ ಸುಗ್ರೀವನ ನೋಡ್ದ ಎಲ್ಲ ಲೆಕ್ಕಾಚಾರ ಆಗ್ತಾ ಲಕ್ಷಣ ಎಲ್ಲ ನೋಡ್ದ ಓಹ್ ಇವನೇ ಕ ವಿಷಯ ಅಷ್ಟೇ ಇವರ ಅಂಡನೆ ಬಾಗಿ ನಮ್ಮ ಮಣ್ಣಲ್ಲಿ ಸ್ವಲ್ಪ ಜೊತೆ ಕೆಲಸ ಇದೆ ಅಂತಂದ ಪ್ರಪನ ಬಡಿತಾನೆ ಸುಗ್ರೀವನನ್ನು ಮೇಲೆ ಹಾಕೊಂಡು ಹೋಗ್ತಾರೆ ಹನುಮಂತ ದೇವರು ನೋಡಿದ್ರು ಅವ್ನ ಹಾಕೊಂಡು ಹೋಗ್ತಾ ಇರೋದು ಏನೇನ್ ಮಾಡ್ತಿದ್ರು ಸುಣ್ಣಿದ್ರು ತಿರುಗಿ ಹೊರಟೋಗ್ತಾ ಇದ್ದ ಸುಮ್ಮದಿದ್ರು ಚಿಕ್ಕದಾಗಿ ಭಕ್ಷಿ ಕೋಪ ನೋಡ ತರದಲ್ಲಿ ಚಿಕ್ಕ ಆಕಾರವನ್ನು ತಗೊಂಡು ಹಿಂದೆ ಹೋಗ್ತಾರೆ ಅವನ ಹಿಂದೆ ಹೋಗ್ತಾ ಇದ್ದಾರೆ ದಪ್ಪ ದಪ್ಪ ಅಂತ ಇಡೀ ನಡೆಸಿಕೊಂಡು ಹೋಗ್ತಾ ಇದ್ದ ಹೋದ್ರಿ ಅವನ ಮೇಲೆ ಏನು ಗೆದ್ದು ಬಂದ ಎಲ್ಲರೂ ಹೊಡ್ದಿಟ್ಟ ಪಟ್ಟಿ ಮಾಡ್ಕೊಳ್ಳೋರು ಕೆಲವರು ಇರ್ತಾರೆಲ್ಲ ಹಿಂದಿನ ಜೊತೆಯಲ್ಲಿ ಬಂದು ಅದನ್ನೆಲ್ಲ ಯಾರ್ಯಾರು ಯಾರ್ಯಾರ ಜೊತೆ ಹೊಡೆದಾಡುದು ಯಾರ್ಯಾರು ಯಾರ್ಯಾರ ಜೊತೆ ಮಾತಾಡಿದ್ರು ಅಂತ ಇವೆಲ್ಲ ನೋಡೋ ಅವೆಲ್ಲ ವ್ಯವಸ್ಥೆ ಇರ್ತೀವಿ ಯುದ್ಧಗಳನ್ನು ಭಾರತದಲ್ಲಿ ತುಂಬ ವಿಸ್ತಾರ ಚಿತ್ರಣ ಮಾಡಿದ್ದಾರೆ ಆ ಕ್ರಮದಲ್ಲಿ ಹೋರು ಹಿಂದ ಅವರು ಬಂದು ಬಂದಿದ್ದಾರೆ ಹಾಗೆ ಅಂತ ತತ್ಕಾಲಕ್ಕೆ ಅದನ್ನು ಯೋಜನೆ ಮಾಡಿ ಜ್ವರ ಉದ್ಘೋಷಣೆ ಮಾಡ್ತಾರೆ ಆ ಉದ್ಘೋಷಣೆ ಮಾಡಿದಾಗ ನಿಮ್ಮ ಪನ್ನೀರ್ ಹಾಕಬೇಕು ಇವರ ಮೇಲೆ ಆ ಹೂಗಳನ್ನು ಹಾಕಬೇಕು ಅದನ್ನೆಲ್ಲ ವಿಜಯೋತ್ಸವದ ಸ್ವಾಗತ ಮಾಡುವ ಕ್ರಮ ಇದೆ ಪ್ರಾಕಾರಗಳನ್ನು ಹಿಂಚಿರ್ತಾರೆ ಆ ಅವ್ರ ಶರೀರ ಕಾಗೋಷ್ಠ ಹಾಕಬೇಕು ಅದನ್ನೆಲ್ಲ ಸುರಿತಾ ಇದ್ದರೆ ಸುಗೀಗಳಿಗೆ ಸುಗ್ರೀವನಿಗೆ ಬಿಡಿಸಿಕೊಂಡ್ ಬರ್ಲಿಕ್ಕಾದ್ರೆ ಇದ್ದಾಗ ನಾನು ಪಡೆದು ಬಿಟ್ರೆ ಬಿಡಿಸ್ಕೊಂಡ್ ಬರ್ಲಿಕ್ಕೆ ನಾ ಬರ್ತೇನೆ ಇರ್ಲಿ ನೋಡಿಕೊಂಡೇನೆ ಜೊತೆಗೆ ಸುಮ್ಮನೆ ಹೋಗಿರ್ತಾರಷ್ಟೇ ಏನ್ ನಡೆಯುತ್ತೆ ಯಾವಾಗ ಪನ್ನೀರ್ ಗಿನ್ನೀರ್ ಎಲ್ಲ ಬಿತ್ತಲ್ಲ ಎಚ್ಚರ ಸುಮ್ಮನೆ ನಿಂತವನಂತೆ ನಾಟಕ ಮಾಡುತ್ತಾ ಒಳ್ಳೆ ಅವಕಾಶ ನೋಡಿ ಎಲ್ಲಿ ಏನು ಎತ್ತ ಯಾರು ಹೋಗ್ಬಹುದು ಎಲ್ಲಿ ಹೋಗ್ಬಹುದು ಅವನ ಹಿಡಿಯೋದೊಳಗೆ ಅವನ ಮೈ ಮೇಲೆ ಹಾರಿ ಆಗಾತ್ರ ಅವನ ಮೂಗು ಕಿತ್ತಿ ಕಿವಿಗಳಿಗೆ ಅವನ ಕಿತ್ತಿ ಆ ಹರಿದು ಬಿಡ್ತಾನೆ ಗುರಿ ಹತ್ತಿ ಅಂತ ಹೋಗಿ ಕಡೆಗೆ ಆಯುಧವನ್ನು ತೆರೆದು ಬಿಸಾಕ್ತಾನೆ ಅದಾ ಸ್ವಲ್ಪ ಎಚ್ಚರ ತಪ್ಪು ಬೀಳುವ ಪ್ರಸಂಗವಂತ ಕಾಲ ಹೊಸ ಅವ್ನು ಬೆರಳು ತುಂಬ ಹೊರಗೊಂಡು ಬಿಡ್ತಾನೆ ಆಚಾರ್ಯ ಸ್ವಯಂ ಚಿತ್ರಣ ಮಾಡಿದ ಕ್ರಮ ಇದೆ ಅಮೋಘ ಪ್ರತಪತ್ರಿ ಆವಾಗ ತಪ್ಪಿಸಿಕೊಂಡು ಓಡ ಇದ್ದಾಗ ಶೂಲ ಇರಂತ ಪಡೆದು ಆಗ ಹನು ತಗೀಲಿಕ್ಕೆ ಆಗೋಲ್ಲ ಗೊತ್ತಾಯ್ತು ಆಗ ತಮ್ಮ ದೊಡ್ಡ ಗಾತ್ರ ಭಾಗದಿತು ಶುಲಾಯಿ ಆತ ಓಡ್ ಹೋಗ್ಲಿಕ್ಕೆ ಅವಕಾಶವನ್ನು ಕೊಟ್ಟು ಎದೆಯನ್ನ ಜೋರಾಗಿ ಕಟ್ಟಿಸಿ ಜೋರಾಗಿ ನಕ್ಕ ಏನ್ ಮಾಡಲಿಕ್ಕಾಗುತ್ತ ನಮ್ಮ ಮುಂದೆ ಜೋರಾಗಿ ನಕ್ಕ ಬಿಡ್ತಾರೆ ನಕ್ಕ ಅವರು ಕೂಡ ಸುಗರೀವನ ಜೊತೆಗೆ ಹಿಂತೆ ಬಂದು ಬಿಡ್ತಾರೆ ಕಿವಿಯಲ್ಲಿ ಕಿತ್ತೋಗಿದೆ ಕಿತ್ತೋಗಿದೆ ಆ ತೆಂಗಿಗಾದ ಪ್ರಸಂಗಣಕ್ಕಾಗಿದ್ದು ರಾಮನ ಜೊತೆಯಲ್ಲಿ ಯುದ್ಧಕ್ಕೆ ಅಂತ ಬಂದಾಗ ರಾಮಚಂದ್ರ ದೇವರು ಅವರ ತೋಳಗಳನ್ನ ತಲೆಯನ್ನ ಒಂದೊಂದು ಭಾಗಗಳನ್ನ ಮಾಡಿ ಉಡಾಯಿಸ್ಬಿಡ್ತಾರೆ ಎಲ್ಲ ಸಮುದ್ರಕ್ಕೆ ಹೋಗಿ ಸಮುದ್ರದ ವ್ಯಾಪ್ತಿ ಬಹಳ ದೊಡ್ಡದು ಇಲ್ಲಿರುವ ತನಕ ಶರೀರ ಪರವಾಗಿಲ್ಲ ಶರೀರ ಮೃತನಾಗ್ತಾನೆ ಅಂತಂದಾಗ ತನ್ನ ನಿಯಂತ್ರಣ ತಪ್ಪು ಹೋಗುತ್ತೆ ಹಾಗೆ ನಿಜವಾದ ಗಾತ್ರ ಏನೋ ಆ ಗಾತ್ರ ತೆಕ್ಕೊಂಡ್ಬಿಟ್ಟೆ ಏನೋ ತನಕ ಮೂಕಿ ಹಾಗೆ ಮಾಡಿದೆ ಹಿಂಗೆ ಮಾಡಿದೆ ಎಲ್ಲ ಇದ್ದಾಗ ಕತ್ಕೊಂಡು ಬಿದ್ದಿದ್ದಾಗ ಮಲಗಿದಾಗ ಹ್ಯಾ ಅಂತ ಬಿದ್ದಿರ್ತಾನೆ ತುಟಿ ಗಿಟ್ಟಿ ತಕೊಂಡ್ಬಿಟ್ಟಿರ್ತಾನೆ ಏನೇನೋ ಆಗ್ತಾ ಇರುತ್ತೆ ಜ್ವಲ ಸೂರ್ ಹೋಗ್ತಾ ಇರುತ್ತೆ ನಮ್ಮ ನಿಯಂತ್ರಣ ತಪ್ಪಿದ್ರೆ ಏನೇನೋ ವಿಕಾರಗಳಾಗ್ತವೆ ಇನ್ನಂತಹ ಮೃತನಾದಾಗ ಆ ವಿಕಾರ ತೆಕ್ಕೊಂಡು ಬಿಟ್ಟ ಅಂತಂದರೆ ಅಷ್ಟು ದೊಡ್ಡ ಗಾತ್ರದಿಂದಾಗಿ ಅನರ್ಥ ಆಗಬಹುದು ಅದಕ್ಕೆ ಒಂದ ಅವಯವ ಇಲ್ಲಿ ಉಳಿಬಾರದು ರಾಮದೇವರ ಬಾಣದ ಶಕ್ತಿ ಎಷ್ಟು ಕೈಯಲ್ಲಿ ಅವರ ಕೈಯಲ್ಲಿ ಬಿಲ್ಲು ಬಾಣ ಹಿಡಿದಿರ್ತಾನೆಲ್ಲ ಆ ಕೈಗಳನ್ನು ನೋಡಿದಾಗ ಅದನ್ನು ಚಿತ್ರಣ ಮಾಡಬೇಕು ಅದನ್ನು ಚಿಂತನೆ ಮಾಡಬೇಕು ಆ ಬಾಣಗಳು ಎಷ್ಟು ಚುಪ್ಪಾಗಿರ್ತಾವೆ ಎಷ್ಟು ಸೂಕ್ಷ್ಮ ಇರ್ತವೆ ಅದು ಅದನ್ನು ಗುಡಾಯಿಸಿಕೊಂಡು ತಗೊಂಡು ಹೋಗಿ ಸಮುದ್ರಕ್ಕೆ ಆ ಭಾಗಗಳನ್ನೆಲ್ಲ ಕೈ ಕಾರು ಅಂತ ಎಲ್ಲ ಜಗದ ಹಾಕಿ ಕುಂಭಕರ್ಣದ ಸಂಹಾರ ಮಾಡಿರ್ತಾರೆ ಆಗಲೇ ಮೂರ್ಧನೀಯಸ್ಯ ತತ್ಕಾಲದಲ್ಲಿ ರಾಮಚಂದ್ರದೇವರ ತಲೆ ಮೇಲೆ ಅದ್ಭುತವಾದಂತಹ ಘವರ್ಧನಿ ಪರಮಾತ್ಮನ ತಲೆ ಪುಷ್ಪ ವರ್ಷಗಳನ್ನು ಮಾಡುತ್ತಾ ಮಳೆಗಲಿತ ಒಬ್ಬನನ್ನ ಹನನ ಮಾಡಿದೀವಿ ಪ್ರಧಾನ ಒಬ್ಬ ಕುಂಭಕರ್ಣ ಮೃತನಾದ ಜಗದು ಮಾಡಬಹುದೇ ಬೇರೆಯವರಲ್ಲಿ ಕಾರ್ಯ ಮಾಡಿದ್ವಿ ಇಂತ ಪರಮಾತ್ಮನನ್ನು ಸ್ತೋತ್ರ ಮಾಡುತ್ತಾ ಕುಂಭಕರ್ಣದನ್ನು ಸಂಹಾರ ಮಾಡಿದ್ದ ಕೊಂಡಾಡಿಬಿಡ್ತಾರ ಭಾಗ ಇದಾದ ಮೇಲೆ ಹೆದರ್ತಾ ಇದ್ದಾಗ ಹೆದರಬೇಡ ಅಣ್ಣ ಹೆದರಬೇಡಪ್ಪ ನಾ ಹೋಗ್ತೇನೆ ಚಿತ್ರ ಸಿದ್ಧ ಆಗ್ತದೆ ಅದಾದ ಮೇಲೆ ಮೂರಾವರ್ತಿ ಸರ್ಪಾಸ್ತ ಪ್ರಯೋಗಗಳು ಅಲ್ಲಿ ತಾರತಮ್ಯ ತೋರಿಸುತ್ತಾ ಪರಮಾತ್ಮ ಅವರನ್ನ ಎಲ್ಲ ಕಥೆಗಳನ್ನ ರಕ್ಷಣೆ ಮಾಡಿದ ಕ್ರಮ ಆಗಲೇ ಸಂಜೀವನಗಿರಿಯನ್ನ ಹನುಮಪ್ಪ ತಂದ ಕ್ರಮ ಬಹಳ ಸುಂದರವಾದ ಪ್ರಕರಣಗಳನ್ನ ಹ್ಯಾ ಚಿತ್ರಣ ಮಾಡಿದ್ದಾರೆ